ಧರ್ಮಸರ್ಸ್ವಿಣಿ ಅವತಾರರಿಷ್ಠಾ ರಾಮಕೃಷ್ಣ ವಸುದೇವಸುತೂರರ್ಪಣೀ ಪರಮಂದೇ ಜಗತ್ ಿಷ್ಠಲ ಶಕ್ತೇ ಪೌಕ್ರಮಕಲ್ಮಷ ಪರಾಶರಾತ್ಮಚಂ ವಂದೇ ಶುಕತೋ ಪಾಥ ಪ್ರತಿಬೋಧಿ ಭಗವತ ನಾರಾಯಣಿನ ಸ್ವೇನ ಗ್ರಿ ಪುರಮುನಿ ಮಧ್ಯ ಮಹತೈರ್ಷಿಣ ಭಗವತೀ ಅಷ್ಟಿ ಅಂಬ ಅದು ಸಂದಿ ಭಗವದ್ಗೀತೆ ಹಿಂದಿನ ಉಪನ್ಯಾಸದಲ್ಲಿ ಮಾತ್ರಸ್ಪರ್ಶಾಸ್ತು ಕೌನ್ಯ ಶೀತೂಸುಖುಃಖದಾ ಆಗಮ ಪಾಯಿಲೋ ನಿತ್ಯತಿಕ್ಷ ಭಾರತ ಎಂ ಹಿ ವ್ಯಥೆಯಂತೆಷರ್ಷವಾ ಸಮದುಖ ಸುಖಂ ಧೀರ ಸೋಮೃತಲ್ಪತೆ ಅನ್ನುವಂತಹ ಶ್ಲೋಕವನ್ನು ನೋಡಿಯಾಗಿತ್ತು ಇದರಲ್ಲಿ ಭಗವಂತ ಹದಿನಾಲ್ಕನೆಯ ಶ್ಲೋಕದಲ್ಲಿ ಒಂದು ವಿಧಿಸಿದ್ದಾನೆ ತಿತಿಕ್ಷಸ್ವ ಸಹಿಸಿಕೋ ಅಂತ ವಿಧಿಸಿದ್ದಾನೆ ಆದರೆ ಅವನ ವಿಧಿ ಅಂತಕ್ಕಂಥದ್ದು ಅದು ಕೇವಲ ಅನ್ಕಂಡೀಷನಲ್ ಅಕ್ಸೆಪ್ಟೆನ್ಸ್ ಅಲ್ಲ ಅಥವಾ ಸುಮ್ಮನೆ ನಾನು ಹೇಳಿದ್ದೇನೆ ಇದಕ್ಕೋಸ್ಕರ ನೀನು ಈ ಕೆಲಸವನ್ನು ಮಾಡು ಅನ್ನುವಂತಹ ಧಾಟಿಯಲ್ಲಿ ಅದು ವಿಧಿಯಲ್ಲ ಅದು ಮುಂದಿನ ಶ್ಲೋಕದಲ್ಲಿ ಹೇಳ್ತಕ್ಕಂತಹ ಯಾವ ಫಲವುಂಟೋ ಇದನ್ನು ಮಾಡಿದರೆ ಮುಂದಿನ ಶ್ಲೋಕದಲ್ಲಿ ಇರ್ತಕ್ಕಂತಹ ಜ್ಞಾನಕ್ಕೆ ನೀನು ಅಧಿಕಾರಿಯಾಗುವ ಸಾಧ್ಯತೆ ನಿನಗೆ ಉಂಟು ಆದ್ದರಿಂದ ಸಹಿಸಿಕೋ ಈ ಸಹಿಸಿಕೊಳ್ಳುವುದೇನು ಸಂಸಾರಿಗಳಾದಂತಹ ನಮಗೆ ಹೊಸತಲ್ಲ ಎಂತೆ ಸಣ್ಣ ಸಣ್ಣ ವಿಷಯಗಳಿಗೆ ನಾವು ಎಲ್ಲಿಯವರೆಗೂ ಸಹಿಸಿಕೊಂಡು ಹೋಗ್ತೇವೆ ನಮ್ಮ ಸಂಬಂಧದಲ್ಲಿ ಯಾವುದೇ ಒಡಕು ಉಂಟಾಗಬಾರ್ದು ಅಂತ ಇದ್ದರೆ ನಾವು ಅಲ್ಲಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ಹೋಗ್ತಾ ಇರ್ತೇವೆ ಅದು ಒಂದು ರೀತಿಯ ಸಹನೆ ಮಗ ಯಾವುದೋ ಒಂದು ವಸ್ತುವನ್ನು ಹಠ ಹಿಡಿದು ಕೂತಾಗ ತಂದೆ ಒಂದು ವೇಳೆ ಅದನ್ನ ಸಹಿಸಿಕೊಳ್ಳದೆ ಎದ್ವಾ ತದ್ವಾ ಮಾತನಾಡಿದರೆ ಕೊನೆಗೆ ಮಗನ ಹೆಸರು ನ್ಯೂಸ್ ಪೇಪರಲ್ಲಿ ಬಂದಿತ್ತು ತಂದೆ ತಂದೆಯಾದವನು ಕಿಂಚಿತ್ತು ಸಹಿಸಿಕೊಂಡು ಸ್ವಲ್ಪ ಕಾಂಪ್ರಮೈಸ್ ಮಾಡ್ತಾನೆ ಅಲ್ಲಿ ಸಹನೇ ನಮ್ಗೆ ಗೊತ್ತಾಗುತ್ತೆ ಅಥವಾ ನಾವು ಯಾವುದಾದ್ರೂ ಒಂದು ಪರೀಕ್ಷೆ ಕೂತಿರ್ತೇವೆ ಐ ಎಸ್ ಐ ಪಿ ಎಸ್ ಐ ಅದರ ಮೇಲೆ ಹೋಪ್ಸ್ ಇಟ್ಕೊಂಡಿರ್ತೇವೆ ಹಾಗೆಯೇ ಆಗುತ್ತೆ ಈ ಸಲಿಗಾದ್ರೂ ಹಾಗೇ ಆಗುತ್ತೆ ಅಂತ ಆ ಸಲಿಗೂ ಆಗಲಿಲ್ಲ ಅದನ್ನು ನಾವು ಸಹಿಸಿಕೊಳ್ಳದೆ ಹೋದರೆ ಏನಾಗುತ್ತೆ ಪುನಃ ನಮ್ಮ ಹೆಸರು ನ್ಯೂಸ್ ಪೇಪರಲ್ಲಿ ಬರುತ್ತೆ ಹೀಗೆ ಈ ಸಹಿಸಿಕೊಳ್ಳುವುದು ಅನ್ನೋದನ್ನು ನಾನು ಎಷ್ಟು ನಾವು ಎಷ್ಟು ಮಾಡ್ತೇವೆ ನೋಡಿ ನಮ್ಮ ಜೀವನದಲ್ಲಿ ಯಾವುದಾದ್ರೂ ನಮಗೆ ಅತ್ಯಂತ ಒಂದು ವಸ್ತು ಬೇಕೇ ಬೇಕು ಅನ್ನುವಂಥ ಒಂದು ವಸ್ತು ಅಂತ ಇಟ್ಕೊಳ್ಳೋಣ ಅದನ್ನು ಅದು ಇನ್ನೊಬ್ಬರ ಹತ್ರ ಇದೆ ಆಗ ಹೇಗೆ ಪಡೆಯೋದು ಅಂತ ನಾವು ಆಲೋಚನೆ ಮಾಡ್ತೇವೆ ಅದನ್ನ ಹೇಗಾದರೂ ಮಾಡಿ ಗಳಿಸ್ಕೊಳ್ಬೇಕು ಅನ್ನುವಂತಹ ಒಂದು ಆಲೋಚನೆ ಇದ್ರೆ ಆ ವ್ಯಕ್ತಿಗೆ ಸ್ವಲ್ಪ ಅದರ ಗಂಧ ಗೊತ್ತಾಯಿತು ಅಂತ ಹೇಳಿದ್ರೆ ಅವನು ಇಲ್ಲ ಆಪಾದನೆಗಳನ್ನು ಇಲ್ಲ ಅವಮಾನಗಳನ್ನು ನಮಗೆ ಮಾಡ್ತಾನೆ ಆಗ ನಾವೇನು ಮಾಡ್ತೇವೆ ಸಹಿಸ್ಕೊಳ್ತೀವಿ ಸೊ ಹೇಗೆ ಒಂದು ಉಪಯೋಗವನ್ನ ಪ್ರಯೋಜನವನ್ನ ಉದ್ದೇಶವಾಗಿ ಇಟ್ಕೊಂಡು ಇಂತಹ ಸಣ್ಣ ಪುಟ್ಟ ನಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಅಪಮಾನ ಆಗಿರ್ಬೋದು ಕಷ್ಟ ಆಗಿರ್ಬೋದು ಸುಖ ಆಗಿರ್ಬೋದು ಇವನ್ನೆಲ್ಲ ಯಾವ ರೀತಿಯಲ್ಲಿ ನಾವು ನಮ್ಮ ಮನಸ್ಸಿಗೆ ಟ್ರೈನಿಂಗ್ ಕೊಡ್ತಾ ಬರ್ತೇವೆಯೋ ಶಿಕ್ಷಣ ನೀಡುತ್ತಾ ಬರ್ತೇವೆಯೋ ಹೇ ಮನಸ್ಸೇ ಸಹಿಸಿಕೋ ಇದನ್ನ ಈಗ ಸಹಿಸಿಕೊಂಡ್ರೆ ಮುಂದೆ ಬೇರೆ ಏನೋ ಒಂದು ಉನ್ನತವಾದ್ಯಾವ್ದೋ ಒಂದು ಸಿಗುತ್ತೆ ಶಾಶ್ವತವಾದ್ದು ಅಂದರೆ ಇವನ ಇವನ ಮಟ್ಟಿನಲ್ಲಿ ಶಾಶ್ವತವಾದ್ಯ ಯಾವುದೋ ಒಂದು ಸಿಗುತ್ತೆ ಗ್ರೇಟರ್ ಬೆನಿಫಿಟ್ ಅದೊಂದು ಸಿಗುತ್ತೆ ಆದ್ದರಿಂದ ಇಂಥ ಸಣ್ಣ ಲಾಸನ್ನು ನೀನು ತಡ್ಕೋ ಅಂತ ಆತ ಟ್ರೈನಿಂಗ್ ಕೊಡ್ತಾ ಬರ್ತಾನೆ ಮನಸ್ಸಿಗೆ ಹೀಗೆ ಆ ಟ್ರೈನಿಂಗ್ ಕೊಡೋದಕ್ಕೆ ಇಲ್ಲಿ ಕೃಷ್ಣ ಅರ್ಜುನನ್ನ ನಿಮಿತ್ತೀಕೃತ್ಯ ನಿಮಿತ್ತವನ್ನಾಗಿ ಮಾಡಿ ನಮ್ಮೆಲ್ಲರಿಗೂ ಕೂಡ ಈ ಜೀವನದಲ್ಲಿ ಈ ಸಹನೆಯನ್ನು ಅಥವಾ ತಿೆಯನ್ನು ತಿಕ್ಷೆ ಅನ್ನೋದು ಸಹನೆ ಅನ್ನೋದಕ್ಕಿಂತ ದೊಡ್ಡದಾದಂತಹ ಅರ್ಥ ವ್ಯಾಪ್ತಿಯನ್ನು ಹೊಂದಿದೆ ಸಹನಂ ಸರ್ವ ದುಃಖನಾಂ ಅಪ್ರತೀಕಾರ ಪೂರ್ವಕಂ ಚಿಂತಾ ವಿಲಾಪರಹಿತ ಸಾ ನಿಗದ್ಯತೆ ಅಂತ ಶಂಕರ ಭಗವತ್ಪಾದರು ತಮ್ಮ ವಿವೇಕ ಚೂಡಾವಣೆಯಲ್ಲಿ ಈ ತಿತಿಕ್ಷಾ ಅನ್ನುವಂತಹ ಶಬ್ದಕ್ಕೆ ಸುಂದರವಾದಂತಹ ನಿರ್ವಚನವನ್ನು ಮಾಡಿರ್ತಾರೆ ಏನದು ಅಂತ ಹೇಳಿದ್ರೆ ಸಹನಂ ಸರ್ವ ದುಃಖನಾಂ ಎಲ್ಲ ದುಃಖಗಳನ್ನ ಸಹಿಸಿಕೊಡ್ಬೇಕು ಸಣ್ಣದ್ರಿಂದ ಹಿಡಿದು ದೊಡ್ಡದವರೆಗೆ ಸಣ್ಣದಾದ ಯಾವುದು ಯಾವುದಾದ್ರೂ ಒಂದು ಅವಮಾನ ಅಥವಾ ಯಾವುದಾದ್ರೂ ಒಂದು ವಸ್ತು ಸಿಗ್ಲಿಲ್ಲ ಅನ್ನುವಂತಹ ದುಃಖದಿಂದ ಹಿಡಿದು ನಮ್ಮ ಅತ್ಯಂತ ನೆಜ್ಜಿನವರು ನಮ್ಮ ಮುಂದೆ ಇನ್ನಿಲ್ಲ ನಮ್ಮ ಕಣ್ಮುಂದೆ ಇನ್ನಿಲ್ಲ ಈ ಲೋಕವನ್ನೇ ತಿಳಿಸಿ ಹೋಗಿದ್ದಾರೆ ಅನ್ನುವಂತಹ ಒಂದು ಮಹತ್ತರವಾದ ದುಃಖ ಯಾವುದಿದೆಯೋ ಆ ದುಃಖದವರೆಗೂ ಕೂಡ ಅಪ್ರತೀಕಾರ ಪೂರ್ವಕ ಯಾವುದೇ ಪ್ರತೀಕಾರವನ್ನು ಅದಕ್ಕೆ ಮಾಡದೆ ಸಾಮಾನ್ಯವಾಗಿ ದುಃಖಕ್ಕೆ ನಾವು ಪ್ರತೀಕಾರವನ್ನು ನಾವು ಬಯಸ್ತೇವೆ ಹೇಗಾದರೂ ಮಾಡಿ ಆ ದುಃಖವನ್ನು ನಾವು ಅನುಭವಿಸಬಾರ್ದು ಯಾವಾಗಲೂ ಸುಖವನ್ನೇ ನಾನು ಅನುಭವಿಸಬೇಕು ಅನ್ನುವಂತಹ ನಮ್ಮ ಮನಸ್ಸಿನಲ್ಲಿ ಅದು ಗಟ್ಟಿಯಾಗಿ ಕೂತಿರೋದ್ರಿಂದ ದುಃಖ ಬರದಿದ್ದಂತಹ ರೀತಿಯಲ್ಲಿ ಎಲ್ಲ ರೀತಿಯ ಇನ್ಶೂರೆನ್ಸ್ಗಳನ್ನು ನಾವು ಮಾಡಿರ್ತೇವೆ ಅದು ಆ ಇನ್ಶೂರೆನ್ಸ್ ಬೇರೆ ಆದರೆ ನಾವೇ ನಮ್ಮ ಜೀವನದಲ್ಲಿ ಒಂದೊಂದು ಇನ್ಶೂರೆನ್ಸ್ ಮಾಡಿಕೊಂಡಿರ್ತೇವೆ ಮನಸ್ಸಿನಲ್ಲಿ ಹೀಗಾದರೆ ಹೀಗಾಗಬೇಕು ಹೀಗಾದರೆ ಹೀಗೆ ಮಾಡ್ಕೊಂಡು ಬಿಟ್ರೆ ಸಾಕು ಅಡ್ಜಸ್ಟ್ಮೆಂಟು ಆಗ ಅಂತಹ ದುಃಖ ನಮಗಾಗೋದಿಲ್ಲ ಆ ದುಃಖ ಬರದಂತೆ ತಡೆಗೋಡೆಯನ್ನು ನಾವು ಇಮೋಷನಲಿ ಅಥವಾ ಸೋಷಿಯೋಲಾಜಿಕಲಿ ಸಾಮಾಜಿಕವಾಗಿಯೋ ಭಾವನಾತ್ಮಕವಾಗಿಯೋ ಯಾವುದಾದ್ರೂ ಒಂದು ತಡೆಗೋಡೆಯನ್ನು ನಿರ್ಮಿಸ್ತೇವಲ್ಲ ಆ ತಡೆಗೋಡೆ ಅನ್ನುವುದು ಪ್ರತೀಕಾರ ಈ ಪ್ರತೀಕಾರವನ್ನು ಮಾಡಬಾರ್ದು ಈ ಪ್ರತೀಕಾರವನ್ನು ಮಾಡಬಾರ್ದು ಅಪ್ರತೀಕಾರ ಪೂರ್ವಕಂ ಸಹನಂ ಸರ್ವ ದುಃಖ ಪುನಃ ಆಯ್ತು ಪ್ರತೀಕಾರ ಏನೋ ಮಾಡೋದಿಲ್ಲ ದುಃಖ ಬಂದ್ಬಿಡ್ತೀಗ ಘೋರ ಘೋರತಮವಾದಂತಹ ದುಃಖವೇ ಬಂತು ಈಗ ಅರ್ಥ ಕೂತ್ಕೊಳ್ತೇನೆ ಚಿಂತೆ ಮಾಡ್ತೇನೆ ತದೆ ತದೆ ಚಚ್ಕೋತೇನೆ ಎದೆ ಎದೆ ಹೊಡ್ಕೋತೇನೆ ಅಂದ್ರೆ ಮಾಡಬಾರ್ದು ಚಿಂತಾವಿಲಾಪರಹಿತಂ ಎಂತಹ ಸಹನೆ ಆಗಿರಬೇಕು ಅಂತ ಹೇಳಿದ್ರೆ ಸಾಮಾನ್ಯ ಸಹನೆಯಲ್ಲ ಹೊರಗಡೆ ಸಹನೆಯಿಂದ ಇದ್ದಂತೆ ಮಾಡು ಒಳಗಡೆ ದುಃಖಿತರಾಗುವುದು ಅಥವಾ ಆ ದುಃಖವನ್ನು ಯಾರು ತಂದುೊಡ್ಡಿದ್ರೂ ಅವರ ಮೇಲೆ ಕೋಪವನ್ನು ತಾಡುವುದು ಇದು ಯಾವುದು ಸಹನೆ ಅಂತ ಅನ್ಸ್ಕೊಳ್ಳೋದಿಲ್ಲ ತಿದ್ದೀಕ್ಷೆ ಅಂತ ಅನ್ಸ್ಕೊಳ್ಳೋದಿಲ್ಲ ಸಹನೆ ಅಂತ ಅನ್ಸ್ಕೊಳ್ಬಹುದು ತಿಕ್ಷೆ ಆಗುವುದಿಲ್ಲ ತಿಕ್ಷೆ ಆಗಬೇಕಾದ್ರೆ ಚಿಂತಾವಿಲಾಪರಹಿತ ಚಿಂತೆಯೂ ಇರಬಾರ್ದು ವಿಲಾಪವೂ ಮಾಡಬಾರ್ದು ಅಯ್ಯೋ ಯಾಕಪ್ಪ ನನಗೇ ಹೀಗಾಗಬೇಕಾ ಜಗತ್ತಿನಲ್ಲಿ ಇನ್ನು ಬೇರೆಯವರು ಯಾರೂ ಇರಲಿಲ್ಲ ನನ್ನ ಪಕ್ಕದ ಮನೆಯವರು ಅಂತ ಚಿಂತೆ ಮಾಡೋದು ಅಥವಾ ವಿಲಾಪ ಅಯ್ಯೋ ಹೀಗಾಗಬಾರ್ದಾಗಿತ್ತಲ್ಲ ಹೀಗೆ ಯಾಕೆ ಆಗೋಯ್ತು ಅನ್ನುವಂತಹ ವಿಲಾಪ ಜೋರಾಗಿ ಅಳುವುದು ಅದನ್ನು ಕೂಡ ಮಾಡಬಾರ್ದು ಅಂತಹ ಸ್ಥಿತಿ ಯಾವ ಮಾನಸಿಕ ಸ್ಥಿತಿ ಇದೆಯೋ ಸಾತಿಕ್ಷಾ ನಿಗದ್ಯತೆ ಅಂತಹ ಮಾನಸಿಕ ಸ್ಥಿತಿಯನ್ನು िततीक्षे अतीतक्षे अतकूंत अद्भुतवे नमें अम्म मनस्स रीतिया बुलेट प्रूफ मैं नम मन रीतिया बुलेट प्रूफर बुलेट प्रूफ अंतर युख सुख बंद ಆಯಾ ಮೌಲ್ಯದಲ್ಲಿ ಮಾತ್ರ ಸ್ವೀಕರಿಸಿ ಭೇಟಿ ಬಿಡ್ತೀವಿ ಅದಕ್ಕೊಂದು ಮೌಲ್ಯ ಇದೆ ಕೊಡುತ್ತೆ ಎಷ್ಟು ಮೌಲ್ಯ ಅಂದ್ರೆ ಇದು ನನ್ನ ಇದು ನನ್ನ ಉಪಾಧ್ಯಾಯ ಇದು ನನ್ನ ಶಿಕ್ಷಕ ನನ್ನ ಜೀವನ ಶಿಕ್ಷಣ ಕೊಡ್ಲಿಕ್ಕೆ ಇದರದೊಂದು ಪಾತ್ರ ಇದೆ ಅಂತ ಮನಗಂಡು ಅಲ್ಲಲ್ಲಿ ಅದನ್ನು ತಿಳಿಸ್ಬಿಡ್ತೀವಿ ಅದನ್ನ ಇಟ್ಕೊಳೋದಿಲ್ಲ ಅದನ್ನು ಹಾಗೆ ತಗೊಳೋದಿಲ್ಲ ಯಾವಾಗಲೂ ಅದು ನನ್ನ ಜೊತೆಗೇ ಇರಬೇಕು ಅಂತ ಬಯಸುವುದಿಲ್ಲ ಅಥವಾ ಇದು ಬಿಡೇಬೇಡ ಅಂದಲೂ ಕೂಡ ಬಯಸುವುದಿಲ್ಲ ಎರಡನ್ನೂ ಸ್ವೀಕರಿಸುತ್ತೆ ಸ್ವೀಕರಿಸಿ ಅದು ಯಾವ ಒಂದು ಮೆಸೇಜನ್ನು ಕೊಡುತ್ತೋ ಅದು ಯಾವ ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಂದಿದೆಯೋ ಆ ಸಂದೇಶವನ್ನು ಸ್ವೀಕರಿಸಿ ಸಂದೇಶ ಆಯ್ತಲ್ಲ ಸ್ವಾಮಿ ತಾವು ಹೋಗ್ಬೋದು ಪೋಸ್ಟ್ ಕೆಲಸ ಏನು ಸಂದೇಶ ಕೊಡೋದು ಬಂದಿದ್ರ ಕೊಡಿ ಲೆಟ್ರ್ ಓದ್ತೇನೆ ವಿಷಯ ತಿಳ್ಕೊಳ್ತೇನೆ ನೀವು ನಮ್ಮನೇಲೆ ಏನೋ ಇಲ್ಲಿ ಜಾಂಡ ಓರೋದು ಬೇಡ ಹೋಗಿ ಆ ಭಾವ ಮನಸ್ಸಿನಲ್ಲಿ ಬಂದ್ಬಿಡ್ತದೆ ತಿಕ್ಷೆ ತಿತಿಕ್ಷೆ ಎಲ್ಲವನ್ನೂ ಸ್ವಾಗತ ಮಾಡುವಂತಹ ಒಂದು ಶಕ್ತಿ ಮನಸ್ಸಿಗೆ ಬರುತ್ತೆ ಆಗ ಆ ಶಕ್ತಿ ಬಂದಾಗ ಏನಾಗತ್ತೆ ಧೈರ್ಯ ಬರುತ್ತೆ ನಾವು ಹೇಳಿಗಳಾಗೋದಿಲ್ಲ ಆ ಶಕ್ತಿ ಯಾವಾಗಲೂ ಶಕ್ತನಾದವನು ಮಾತ್ರ ನಿರ್ಭಯನು ನಾನು ಯಾಕೆ ಹೆದರ್ತಾ ಇದ್ದೇನೆ ಅಂದರೆ ಯಾವುದೇ ರೀತಿಯ ಹೆದರಿಕೆ ಆಗ್ಬೋದು ಜೀವನದಲ್ಲಿ ಕೇವಲ ಶತ್ರುವಿನ ಆಕ್ರಮಣ ಹೊರಗಿನ ಆಕ್ರಮಣ ಅಂತಲೇ ಅಲ್ಲ ಕಷ್ಟ ಬರಬಾರ್ದು ಅನ್ನುವಂತಹ ಒಂದು ಭಯ ನಾನು ನಪಾಸ್ ಆಗಬಾರ್ದು ಅನ್ನುವಂತಹ ಭಯ ಅಂದರೆ ಫೇಲ್ ಆಗಬಾರ್ದು ನನಗೆ ಅನ್ನುವಂತಹ ಭಯ ನಾನು ಇನ್ನೊಬ್ಬನತ್ರ ಹೋದಾಗ ಅವನು ನನ್ನ ರಿಜೆಕ್ಟ್ ಮಾಡಬಾರ್ದು ಅನ್ನುವಂಥ ಭಯ ನೋಡಿ ಎಷ್ಟು ಸೂಕ್ಷ್ಮ ಭಯಗಳಿವಲ್ಲ ಆ ಭಯ ಏನೂ ಅಲ್ಲ ಆ ಹೊರಗಿನ ಶಾರೀರಿಕ ವಿಘಾತ ಅಥವಾ ಶ ಶರೀರಕ್ಕೆ ಏನೋ ತೊಂದರೆ ಬರುತ್ತೆ ಅನ್ನುವಂಥ ಭಯ ಅತ್ಯಂತ ಸಣ್ಣ ಭಯ ಅದು ಅದೇನೂ ಅಲ್ಲ ದೊಡ್ಡ ದೊಡ್ಡ ಭಯಗಳೆಲ್ಲ ಒಳಗೆ ಕೂತಿದೆ ಆ ಭಯಗಳೆಲ್ಲ ನಮ್ಮನ್ನ ಕಾರ್ಯೋನ್ಮುಖವಾಗಿ ಆಗಲಿಕ್ಕೆ ಬಿಡುವುದಿಲ್ಲ ಹೀಗಾಗಿ ಆ ಭಯಗಳನ್ನು ತೊರೆಯಬೇಕಾದ್ರೆ ಒಂದು ಗುಣವನ್ನು ಅಭ್ಯಾಸ ಮಾಡಬೇಕು ತಿತಿಕ್ಷೆ ಅನ್ನುವಂಥ ಗುಣವನ್ನು ಅಭ್ಯಾಸ ಮಾಡಬೇಕು ಅಂತಹ ಗುಣದ ಅಭ್ಯಾಸವನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಗುರು ಅರ್ಜುನ ಅನ್ನುವಂತಹ ಶಿಷ್ಯನನ್ನ ಸುಹೃತ್ ಅಥವಾ ಸ್ನೇಹಿತನನ್ನ ನಿಮಿತ್ತವಾಗಿ ಮಾಡಿಕೊಂಡು ನಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದಾನೆ ನಂತರ ಇದಿಷ್ಟಾದ ಮೇಲೆ ಈಗ ಅಮೃತತ್ವಕ್ಕೆ ಯೋಗ್ಯತೆ ಅಥವಾ ಜ್ಞಾನಕ್ಕೆ ಯೋಗ್ಯತೆ ಬಂದ ಮೇಲೆ ಅವನು ಈಗ ಮುಖ್ಯವಾಗಿ ಜ್ಞಾನದ ವಿಷಯಕ್ಕೆ ಹೋಗ್ತಾ ಇದ್ದಾನೆ ನಾನು ಹಿಂದೆ ಹೇಳಿದೆ ಅನಿತ್ಯತ್ವದ ದರ್ಶನ ಮತ್ತು ನಿತ್ಯತ್ವದ ದರ್ಶನ ಎರಡನ್ನೂ ಒಬ್ಬ ವ್ಯಕ್ತಿಗೆ ಮಾಡಿಸಿದರೆ ಆತ ನಿಶ್ಚಯವಾಗಿಯೂ ನಿತ್ಯ ಯಾವುದೋ ಅದನ್ನು ತೆಗೆದುಕೊಂಡು ಅನಿತ್ಯ ಯಾವುದೋ ಅದನ್ನು ಇದುವರೆಗೆ ತೆಗೆದುಕೊಂಡಿದ್ರೆ ಬಿಟ್ಟುಬಿಡ್ತಾನೆ ಅಥವಾ ಮುಂದೆ ತಲೆಯಲ್ಲಿ ತೆಗೆದುಕೊಳ್ಳಬೇಕು ಅನ್ನುವಂಥ ಒಂದು ಆಲೋಚನೆ ಇದ್ರೆ ಮಾಡುವುದಿಲ್ಲ ಆಗ ಇನ್ನಿತರ ಕಷ್ಟಗಳಿಗೆ ಆತ ಗುರಿಯಾಗುವುದಿಲ್ಲ ಆ ಒಂದು ಉದ್ದೇಶವನ್ನು ತಲೆಯಲ್ಲಿ ಇಟ್ಕೊಂಡು ಭಗವಂತ ಈಗ ವೇದಾಂತದ ಆಳಕ್ಕೆ ಎಳಿತಾ ಇದ್ದಾನೆ ಹೇಳ್ತಾನೆ ಹದಿನಾರನೆಯ ಶ್ಲೋಕದಲ್ಲಿ ನ ಅಸತಃ ವಿದ್ಯತೆ ಭಾವ ನ ಅಭಾವ ವಿದ್ಯತೆ ಸತಃ ಉಭಯೋ ಅಪಿ ದೃಷ್ಟ ಅಂತಃ ತು ಅನಯೋ ತತ್ವದರ್ಶಿ ಅನ್ನೋದು ಎಲ್ಲ ಪದಗಳ ವಿಗ್ರಹ ಏನು ಹೇಳ್ತಾ ಇದ್ದಾನೆ ಅಂತ ಅಸತಃ ಅಸತ್ತುಗಳಿಗೆ ಅಂದರೆ ಕೇವಲ ತೋರ್ಕೆಯಿಂದ ಮಾತ್ರ ಇರ್ತಕ್ಕಂತಹ ವಸ್ತುಗಳಿಗೆ ಎಷ್ಟೋ ವಸ್ತುಗಳು ಕೇವಲ ತೋರಿಕೆಗೆ ಮಾತ್ರ ಇರ್ತಕ್ಕಂತಹ ವಸ್ತುಗಳು ನಿಜವಾಗಿಯೂ ಆ ವಸ್ತು ಇರುವುದಿಲ್ಲ ಕಲ್ಪನೆ ಮಾತ್ರ ಅಥವಾ ನಮಗೆ ಕಾಣೋದು ಇಂದ್ರಿಯಗಳಿಗೆ ಕಾಣುವುದು ಅದು ನಿಜವಾಗಬೇಕು ಅಂತೇನಿಲ್ಲ ಇಲ್ಲಿ ನೋಡಿ ಸತ್ಯ ಯಾವುದು ಅಥವಾ ಅನಿತ್ಯ ಯಾವುದು ನಿತ್ಯ ಯಾವುದು ಅನಿತ್ಯ ಯಾವುದು ಅದನ್ನು ಬೇರ್ಪಡಿಸುವುದು ಹೇಗೆ ಅನ್ನೋದನ್ನ ಇಲ್ಲಿ ಭಗವಂತ ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ ಅದರ ಲಕ್ಷಣಗಳನ್ನ ಹೇಳ್ತಾ ಇದ್ದಾನೆ ಲಕ್ಷಣ ಅಂದ್ರೆ ಅದರ ಗುಣಗಳು ಅದರಲ್ಲಿ ಇರ್ತಕ್ಕಂತಹ ಗುಣಗಳು ಆ ಗುಣಗಳಿಂದ ಆ ವ್ಯಕ್ತಿಯನ್ನು ನಾವು ತಿಳ್ಕೊಳ್ಬೋದು ಹಾಗೆಯೇ ಇಲ್ಲಿ ನಿತ್ಯದ ಗುಣ ಯಾವುದು ಅನಿತ್ಯದ ಗುಣ ಯಾವುದು ನಾನು ಹಿಡ್ಕೋಬೇಕು ನಿತ್ಯವನ್ನು ಹಿಡ್ಕೊಳ್ಬೇಕು ನಿತ್ಯವನ್ನು ಹಿಡ್ಕೊಳ್ಬೇಕಾದ್ರೆ ನಾನು ನಿತ್ಯ ಯಾವುದು ಅಂತ ಗೊತ್ತಿಲ್ಲ ಅನಿತ್ಯ ಯಾವುದು ಅಂತ ಗೊತ್ತಿಲ್ಲ ನಿತ್ಯಕ್ಕೆ ಅನಿತ್ಯವನ್ನು ಹೇಳ್ಕೊಳ್ತೇನೆ ಅನಿತ್ಯಕ್ಕೆ ನಿತ್ಯವನ್ನು ಹೇಳಿ ಹೀಗಾದ್ರೆ ನನಗೆ ನಿಜವಾಗಿಯೂ ನನಗೆ ಬೇಕು ಅಂತಕ್ಕಂಥ ವಸ್ತು ಸಿಕ್ಕುವುದು ಹೇಗೆ ನಾನು ಯಾರ್ದಾದ್ರೂ ಹೇಳಿದ್ರೆ ಒಬ್ಬನಿಗೆ ಒಬ್ಬ ನೋಡ್ಲಿಲ್ಲ ನೋಡಪ್ಪ ಇಂತಹ ವಸ್ ವ್ಯಕ್ತಿ ಹತ್ರ ನೀನು ಹೋಗ್ಬೇಕು ಯಾರೋ ನೋಡು ಅವನ ಹೆಸರು ಈ ರೀತಿ ಸರಿ ಹೆಸರು ಹೇಳಿದ್ರು ಕೇಳ ಆಗುದಿಲ್ಲ ನಿಂದ್ರೆ ಹೆಸರು ಹಿಡಿದು ಹೇಗೆ ಅವನ್ನ ಕರೆಯೋದು ಸರಿ ನೋಡು ಆ ವ್ಯಕ್ತಿ ಯಾವಾಗ್ಲೂ ಅಂತ ಇರ್ತಾನೆ ಆ ವ್ಯಕ್ತಿ ಹತ್ರ ಹೋಗು ಅವನ ಹೆಸರು ಹೀಗೆ ಅಂತ ಹಾ ಸರಿ ಇವನು ಹೋದ ಒಂದು ಆರು ಜನ ಇದ್ರು ಹೇಗೆ ಕಂಡುಹಿಡಿಯೋದು ಇವನು ಹೇಳಿದಾನೆ ಲಕ್ಷಣ ಏನು ಆ ವ್ಯಕ್ತಿ ಯಾವಾಗ್ಲೂ ಹೀಗಂತ ಇರ್ತಾನೆ ಅದನ್ನ ನೋಡ್ದ ಯಾರು ಮಾಡ್ತಾ ಇದಾರೆ ಹೀಗೆ ಮಾಡ್ತಾ ಇದ್ದಾರೆ ಆದ್ರಿಂದ ಇದೇ ವ್ಯಕ್ತಿ ಇದು ಲಕ್ಷಣ ಯಾವ ಗುಣವನ್ನ ಎದ್ದು ಕಾಣ್ತಕ್ಕಂತಹ ಗುಣವನ್ನ ಹೇಳಿದಾಗ ಆ ವ್ಯಕ್ತಿಯ ಪರಿಚಯ ಅತ್ಯಂತ ಸುಲಭವಾಗಿ ಆಗುತ್ತದೆಯೋ ಅದು ಲಕ್ಷಣ ಹಾಗೆ ಇಲ್ಲಿ ಭಗವಂತ ಅನೇಕ ಮುಂದೆ ಬರ್ತಕ್ಕಂತಹ ಬೇರೆ ಬೇರೆ ರೀತಿಯಲ್ಲಿ ನಿತ್ಯದ ಅನಿತ್ಯದ ಲಕ್ಷಣವನ್ನ ಹೇಳ್ತಾ ಇದ್ದಾನೆ ಅಸತಹ ಅಂತ ಹೇಳಿದ್ರೆ ತೋರಿಕೆಗೆ ಮಾತ್ರ ಇರ್ತಕ್ಕಂತಹ ಯಾವುದಿದೆಯೋ ಅವುಗಳಿಗೆ ಭಾವ ನ ವಿದ್ಯದೆ ನಿಜವಾದ ಅಸ್ತಿತ್ವ ಅನ್ನೋದು ಇರುವುದಿಲ್ಲ ನಿಜವಾದ ಅಸ್ತಿತ್ವ ಅನ್ನೋದು ಇರುವುದಿಲ್ಲ ಮತ್ತು ಅಭಾವ ಸತಃ ನ ವಿದ್ಯದೆ ಸತಃ ಅಂತ ಹೇಳಿದ್ರೆ ಯಾವುದು ಸದ್ವಸ್ತುವು ಯಾವುದು ಎಂದೆಂದೂ ಇರತಕ್ಕಂಥದ್ದು ಅದಕ್ಕೆ ಅಭಾವ ಅನ್ನೋದು ಇಲ್ಲದೆ ಇರತಕ್ಕಂಥದ್ದು ಅನ್ನೋದು ಎಂದೂ ಇರುವುದಿಲ್ಲ अगर डबल नगटिव है ना आगे हे हिंदी उपन्यासगटिव बड़स पॉजिटिव इन जास्तिया आगते पॉजिटिव आगते नगटिव बड़ी पॉजिटिव आगते अवे अंत आगे इले असत्वलीटिव यो शब्द ಅ ಅನ್ನುವಂಥ ಶಬ್ದ ಇದೆಯಲ್ಲ ನಾನು ಆಗಲೇ ಹೇಳಿದಂತೆ ನ ಅನ್ನುವಂತಹ ರೂಪಾಂತರ ಅದು ನ ಅನ್ನುವಂತಹ ಒಂದು ಅವ್ಯಯದಲ್ಲಿ ನ ಹೋದರೆ ಉಳಿತಕ್ಕಂಥದ್ದು ಅ ಆ ಅಸತ್ ನ ಸತ್ ಅಂದರೆ ಅಸತ್ ಅಂತ ಅರ್ಥ ಅಂದರೆ ಯಾವುದು ನಿಜವಾಗಿಯೂ ಸತ್ಯವಲ್ಲವೋ ಅದಕ್ಕೆ ಅಸ್ತಿತ್ವ ಅನ್ನೋದು ಇರುವುದಿಲ್ಲ ಹಾಗೆಯೇ ಯಾವುದು ಸತ್ಯವಾದ ವಸ್ತುವೋ ಅದಕ್ಕೆ ಎಂದೂ ಕೂಡ ಅಭಾವ ಉಂಟಾಗುವುದಿಲ್ಲ ಈ ಕ್ಲೂ ಅನ್ನು ಕೊಟ್ಟು ಈಗ ನಮ್ಮ ಜೀವನದಲ್ಲೇ ನಾವು ನೋಡ್ಕೊಳ್ಬಹುದು ನಮ್ಮ ಜೀವನದಲ್ಲೇ ನಾವು ನೋಡಿಕೊಂಡು ಈ ಎರಡು ಡೆಫಿನೇಷನ್ ಏನಿದೆಯೋ ಎರಡು ಲಕ್ಷಣ ಏನಿದೆಯೋ ಈ ಲಕ್ಷಣ ಯಾವುದಕ್ಕೆ ಹೊಂದುತ್ತೆ ಅಂತ ನಾವು ಪರೀಕ್ಷೆ ಮಾಡ್ತಾ ಹೋಗಬಹುದು ದಿನನಿತ್ಯ ಪ್ರತಿಯೊಂದ್ರಲ್ಲೂ ಕೂಡ ಸುಖ ದುಃಖ ಬಂತು ಸುಖ ಬಂತು ದುಃಖ ಬಂತು ತಗೊಳ್ಳಿ ಅದನ್ನು ಸುಖವನ್ನು ತೊಗೊಳ್ಳಿ ಅಥವಾ ದುಃಖವನ್ನು ತಗೊಳ್ಳಿ ತಗೊಂಡು ಅಸತ್ತೋ ಸತ್ತೋ ಈ ದುಃಖ ಅಥವಾ ಸ ಇದು ಸುಖ ಅಂತಕ್ಕಂಥದ್ದು ಅಸತ್ತೋ ಸತ್ತೋ ಈಗ ನಿರ್ಣಯ ಮಾಡಬೇಕು ಎರಡೂ ಇಟ್ಕೊಳ್ಳೋಣ ಅಸತ್ತು ಇರಲಿ ಸತ್ತು ಇರಲಿ ಯಾಕಂದ್ರೆ ಇನ್ನೂ ತೀರ್ಮಾನ ಆಗಿಲ್ಲ ಸರಿ ಬಂತು ಇಟ್ಕೊಳ್ಳೋಣ ನಂತರ ಡೆಫಿನೇಷನ್ ಏನೊಂದು ಅಸತಃ ವಿದ್ಯತೆ ನಭಾವ ಅಸತ್ತಾಗಿದ್ದರೆ ಒಂದು ವೇಳೆ ಅದಕ್ಕೆ ಏನಾಗುತ್ತೆ ನ ಭಾವ ಸಾವು ಅನ್ನೋದು ಇರುವುದಿಲ್ಲ ಹೋಗುವುದು ಅನ್ನೋದು ಇರುವುದಿಲ್ಲ ಅಸತ್ತಾಗಿದ್ರೆ ಹ್ಞೂ ಅಲ್ಲ ಭಾವ ಅನ್ನೋದು ಇರುವುದಿಲ್ಲ ಅಂದರೆ ಅದಕ್ಕೆ ಎಕ್ಸಿಸ್ಟೆನ್ಸ್ ಸತ್ತ ಅಂತ ನಾವೇನು ಹೇಳ್ತೇವ್ಯೋ ಅದು ಇರುವುದಿಲ್ಲ ಅಂದರೆ ಯಾವಾಗ ಅದು ಹೊರಟೋಗ್ಬೇಕು ಸರಿ ಈ ಸುಖ ಬಂತು ಹೋಯ್ತಾ ಇವತ್ತಿದೆ ನಾಳೆ ಇದೆಯಾ ನಾಳೆ ಇಲ್ಲ ಆದ್ದರಿಂದ ಅದು ಯಾವ ಇದಕ್ಕೆ ಹೋಗಬೇಕೋ ಗುಂಪಿಗೆ ಹೋಗಬೇಕು ಅಸತ್ತಿನ ಗುಂಪಿಗೆ ಹೋಗಬೇಕು ಹಾಕಿಯಲ್ಲ ಹೀಗೆ ಮಾಡ್ತಾ ಹೋಗ್ಬೇಕು ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಸನ್ನಿವೇಶ ಪ್ರತಿಯೊಂದು ಭಾವನೆ ಪ್ರತಿಯೊಂದು ವ್ಯಕ್ತಿ ಎಲ್ಲವನ್ನೂ ಕೂಡ ಈ ರೀತಿ ಎರಡು ಬೈಫರ್ಕೇಶನ್ ಮಾಡ್ತಾ ಹೋಗ್ಬೇಕು ಹೀಗೆ ಇದು ಇಲ್ಲಿಗೆ ಸೇರಬೇಕು ಇದು ಇಲ್ಲಿಗೆ ಸೇರಬೇಕು ಇದು ಇಲ್ಲಿಗೆ ಸೇರಬೇಕು ಇದು ಇಲ್ಲಿಗೆ ಸೇರಬೇಕು ಎರಡು ಮಾಡಬೇಕು ಆಮೇಲೆ ಪುನಃ ನಿಜವಾಗಿಯೂ ಇದು ಸತ್ತಾಗಿದ್ರೆ ನಿಜವಾಗಿಯೂ ಇದು ತೋರಿಕೆಯ ವಸ್ತು ಅಲ್ಲದೇ ಹೋಗಿದ್ರೆ ಇದು ಎಂದೆಂದಿಗೂ ಇರುವಂತಹ ವಸ್ತು ಆಗಿದ್ರೆ ಇದಕ್ಕೇನಿರಬಾರ್ದು ವಿದ್ಯತೆ ನ ಅಭಾವ ಇದಕ್ಕೆ ಅಭಾವ ಅನ್ನೋದೇ ಇದೇ ಸುಖವನ್ನು ಇದು ನಮ್ಮ ಬುದ್ಧಿಯಲ್ಲಿ ಇದು ಯಾವಾಗಲೂ ಇರುತ್ತೆ ಇದೇ ಸತ್ಯ ಅಂತ ನಾವು ತಿಳ್ಕೊಂಡಿರ್ತೀವಿ ಆ ಬುದ್ಧಿಯನ್ನು ಸರಿ ಮಾಡೋದು ಹೇಗೆ ನೋಡೋಣ ಸುಖ ಬಂತು ಅಥವಾ ದುಃಖ ಬಂತು ದುಃಖವನ್ನು ತಗೊಳ್ಳೋಣ ದುಃಖ ಬಂತು ಈಗ ದುಃಖ ಈಗ ಸತ್ತಿನ ಟೆಸ್ಟ್ ಹೇಗೆ ಮಾಡೋದು ಅಂದರೆ ಯಾವುದಕ್ಕೆ ಹಿಂದೆ ಮುಂದೆ ಇನ್ಯಾವತ್ತಾದರೂ ಆಗಲಿ ಅಭಾವ ಅನ್ನುವುದು ಇಲ್ಲದೆ ಹೋಗಿದ್ದಲ್ಲಿ ಮಾತ್ರ ಅದು ಸತ್ತು ಈ ದುಃಖ ಹಿಂದೆ ಇತ್ತ ನನಗೆ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದ್ದೆ ನಾನು ಎಲ್ಲಿತ್ತದೋ ಗೊತ್ತಿಲ್ಲ ಈಗಿದೆಯಾ ಇಲ್ಲ ಸರಿ ಒಪ್ಪ ಈಗಿದೆ ನಾಳೆ ತಡಿಯೋಣ ನಾಳೆ ತಡಿಯೋಣ ನಾಳೆ ಆಗಲಿ ಸರಿ ನಾಳೆ ಇಲ್ಲಿ ಭಗವಂತ ನಮಗೆ ಅದರ ಡೆಫನೇಷನ್ ಕೊಡ್ತಾ ಇದ್ದಾನೆ ಇದೊಂದು ಹ್ಯಾಂಡ್ಬುಕ್ ಇದ್ದ ಹಾಗೆ ಹ್ಯಾಂಡ್ಬುಕ್ ಕೈಯಲ್ಲಿ ನೋಡಿ ನೀವು ಇಲ್ಲಿ ಹೋಗ್ತಾ ಇದ್ದೀರಾ ಇದನ್ನು ಹೀಗೆ ಮಾಡಿದ್ರೆ ಹೀಗೆ ಹೀಗೆ ಮಾಡಿದ್ರೆ ಹೀಗೆ ಅಂತ ನಮ್ಗೆ ಕೊಟ್ಬಿಟ್ಟಿದ ಅದನ್ನು ನೋಡಿಕೊಂಡು ನಾವು ಪ್ರತಿಯೊಂದು ಪರಿಸ್ಥಿತಿಯನ್ನು ಸನ್ನಿವೇಶವನ್ನು ನಾವು ತಾಳೆ ಹಾಕ್ಬೇಕು ಉಭಯೋರಪಿ ದೃಷ್ಟ ಅಂತಹ ಇದು ಅನಯೋಹ ತತ್ವದರ್ಶಿಭಿ ತತ್ವದರ್ಶಿಭಿ ತತ್ವ ಅಂತ ಹೇಳಿದ್ರೆ ಇಲ್ಲೇ ಇರೋದು ತತ್ವ ಅಂದ್ರೆ ಅದು ಅಂತ ತತ್ವ ಅಂದ್ರೆ ಅದರತನ ಅಂತ ಅದರತನ ಅಂತ ಅದರತನ ಪ್ರತಿಯೊಂದರ ತತ್ವ ಅಂದ್ರೆ ಪ್ರತಿಯೊಂದರ ನಿಜವಾದ ಅಸ್ತಿತ್ವ ಯಾವುದು ನಿಜವಾದ ಅಸ್ತಿತ್ವ ಯಾವುದು ಈ ದೇಹವೇ ಸರಿ ಇದಾದ್ರೂ ಅನ್ನಮಯ ಕೋಶ ಇವತ್ತಿರತ್ತೆ ನಾಳೆ ಇರಲ್ಲ ಸರಿ ಇದಾದ ನಂತರ ನನಗೆ ಉಪನಿಷತ್ನಲ್ಲಿ ಬರುತ್ತೆ ಕೋಶಗಳ ವಿವೇಚನೆ ಮಾಡ್ತಕ್ಕಂಥದ್ದು ಪ್ರಾಣ ಇದೆ ಪ್ರಾಣ ಈ ಪ್ರಾಣ ಹೊರಟು ಈ ಶರೀರ ಯಾವ ಕೆಲಸಕ್ಕೂ ಬರುವುದಿಲ್ಲ ಸರಿ ಈ ಪ್ರಾಣವೇ ನಾನೇ ನನ್ನ ತತ್ವವೇ ನನ್ನ ಯಥಾಸ್ಥಿತಿಯೇ ಅಂತ ಹೇಳಿದ್ರೆ ಹಾಗೂ ಅಲ್ಲ ಮನಸ್ಸು ಅಂತಕ್ಕಂಥದ್ದು ಇನ್ನೂ ಸೂಕ್ಷ್ಮವಾಗಿ ಅಲ್ಪೂತಿದೆ ಓಹೋ ಸರಿ ಹಾಗೆ ನನ್ನ ತತ್ವ ಮನಸ್ಸೇ ಇರಬೇಕು ಅಂತ ಮನಸ್ಸಿನಲ್ಲಿ ಆ ಬುದ್ಧಿ ಹೋಗುತ್ತೆ ಸರಿ ಮನಸ್ಸ ಅಂತ ಗಟ್ಟಿಯಾಗಿ ಇಟ್ಕೊಂಡು ಕೂತ್ರೆ ಇಲ್ಲ ಮನಸ್ಸು ಚಂಚಲ ಈಗಿರುವುದು ಮುಂದಿನ ಹೊತ್ತಿನಲ್ಲಿಲ್ಲ ಆಗಿರುವುದು ಸರಿ ಅದೇ ಗಟ್ಟಿ ಅಂತ ಕೂತ್ಕೊಳ್ಳೋಣ ಅಂದರೆ ಅದರ ಮುಂದಿನ ಹೊತ್ತಿನಲ್ಲಿ ಅದಿರುವುದಿಲ್ಲ ಚೇಂಜ್ ಆಗಿಬಿಡುತ್ತೆ ಅಷ್ಟು ಆ ಮನಸ್ಸನ್ನ ಪಾಪ ಯಾಕಾದ್ರೂ ಕಪಿಗೆ ಉಪಮೆ ಆಗಿ ಕೊಡ್ತಾರೋ ಗೊತ್ತಿಲ್ಲ ಕಪಿಗೆ ಅವಮಾನವಾಗುತ್ತೆ ಅದಕ್ಕಿಂತಲೂ ಚಂಚಲ ಮನಸ್ಸು ಅಷ್ಟು ಚಂಚಲವಾಗಿರ್ತಕ್ಕಂಥದ್ದು ಅದಕ್ಕೆ ಭಾವ ಹೇಗಿದೆ ಅಂದ್ರೆ ಅದಕ್ಕೆ ಅಸ್ತಿತ್ವ ಹೇಗಿದೆ ಅಸ್ತಿತ್ವವೇ ಇಲ್ವಲ್ಲ ಅದಕ್ಕೆ ಅಸ್ತಿತ್ವ ಇರೋದು ಭಗವಂತನ ಡೆಫಿನೇಷನ್ ಪ್ರಕಾರ ಏನು ಸತಃ ಅಭಾವ ನ ವಿದ್ಯತೆ ಸತ್ಯವಾದದ್ದು ಅಥವಾ ಎಂದೆಂದಿಗೂ ಇರತಕ್ಕಂಥದ್ದಕ್ಕೆ ಅಭಾವ ಯಾವತ್ತೂ ಇರುವುದಿಲ್ಲ ಅಂತ ಆದ್ರೆ ಚಂಚಲದಲ್ಲಿ ಏನಾಯಿತು ಈಗಿದೆ ನಾಳೆ ಇಲ್ಲ ಇನ್ನೊಂದು ಕ್ಷಣದಲ್ಲಿ ಇರುತ್ತೆ ಮುಂದೊಂದು ಕ್ಷಣದಲ್ಲಿ ಇರುವುದಿಲ್ಲ ಆದ್ರಿಂದ ಇದು ಅಲ್ಲ ಸರಿ ಬುದ್ಧಿ ಇರಬೇಕು ವಿಜ್ಞಾನಮಯ ಕೋಶ ಬುದ್ಧಿ ಸರಿ ಬುದ್ಧಿ ಅಂತ ಇಟ್ಕೊಂಡ್ರೆ ಬುದ್ಧಿಯೂ ಕೂಡ ಅಲ್ಲ ಅದಕ್ಕೂ ಕೂಡ ನಾಶ ಉಂಟು ಬುದ್ಧಿ ಅಂತಕ್ಕಂಥ ನಿಶ್ಚಯಾತ್ಮಕವಾಗಿ ಕೆಲಸ ಮಾಡುತ್ತೆ ಯಾವುದಾದ್ರೂ ಒಂದು ನಿಶ್ಚಯವನ್ನು ತೆಗೆದುಕೊಳ್ಳುವಾಗ ಮಾತ್ರ ಬುದ್ಧಿ ಕೆಲಸ ಮಾಡುವ ಇದು ಏನು ಇದು ಎತ್ತ ಇದರ ಸ್ವರೂಪ ಏನು ಅನ್ನುವಂತಹ ನಿರ್ಧಾರ ಮಾಡುವಂತಹ ಕೆಲಸದಲ್ಲಿ ಬುದ್ಧಿ ಕೆಲಸ ಮಾಡುತ್ತೆ ಇಲ್ಲದೆ ಹೋದ್ರೆ ಬುದ್ಧಿ ಇಲ್ಲ ಎಲ್ಲರಿಗೂ ಬುದ್ಧಿ ಇರುತ್ತೆ ಅಂತೂ ಇಲ್ವಲ್ಲ ಹೀಗಾಗಿ ಈ ವಿಜ್ಞಾನಮಯ ಕೋಶ ಈ ಬುದ್ಧಿ ಅಂತಕ್ಕಂಥದ್ದು ನನ್ನ ತತ್ವ ಅಲ್ಲ ತತ್ವ ಅಂದ್ರೆ ನನ್ನ ತನ ಅಲ್ಲ ನನ್ನ ತನ ಅನ್ನೋದು ಯಾವತ್ತೂ ನನ್ನನ್ನು ಬಿಟ್ಟು ಹೋಗುವುದಿಲ್ಲ ನನ್ನನ್ನು ಬಿಟ್ಟು ಹೋಗಲ್ಲ ನನ್ನನ್ನು ಬಿಟ್ಟು ಹೋಗ್ತಾ ಇದು ಯಾವುದಾಗಿದ್ರೆ ಆನಂದಮಯ ಕೋಶಸ್ಥನಾದಂತಹ ಈ ಸುಖ ದುಃಖಾದಿಗಳಿಗೆ ಅಧಿಕಾರಿಯಾಗಿರ್ತಕ್ಕಂತಹ ಸುಖ ದುಃಖಗಳನ್ನ ಹೊಂದತಕ್ಕಂತಹ ಯಾವುದೋ ಒಂದು ನನ್ನ ಒಂದು ಕೋಶ ಇದೆಯಲ್ಲ ಅದು ಆನಂದಮಯ ಕೋಶವೋ ಅಂದರೆ ಅದೂ ಅಲ್ಲ ಯಾಕಂದ್ರೆ ಯಾವಾಗಲೂ ಸುಖ ಮತ್ತೆ ದುಃಖ ಅನ್ನೋದು ಯಾವಾಗಲೂ ಇರ್ತಕ್ಕಂಥದ್ದಲ್ಲ ಇದೇ ಬರುತ್ತೆ ಹೋಗುತ್ತೆ ಆದ್ರಿಂದ ಅದು ಕೂಡ ತತ್ವ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಿದ್ರೆ ತತ್ವ ಅಂದ್ರೆ ಇವೆಲ್ಲಕ್ಕಿಂತಲೂ ಸೂಕ್ಷ್ಮವಾಗಿ ಒಳಗಡೆ ಇರ್ತಕ್ಕಂಥದ್ದು ಎಂದೆಂದಿಗೂ ಕೂಡ ಬದಲಾವಣೆ ಆಗದೆ ಇರ್ತಕ್ಕಂಥದ್ದು ಹೇಗೆ ಅಂತ ಹೇಳಿದ್ರೆ ಸಣ್ಣ ಮಕ್ಕಳು ಒಂದು ಟ್ರೈನ್ ಅಲ್ಲಿ ಕೂತಿರ್ತಾರೆ ಪಕ್ಕದಲ್ಲೇ ಟ್ರೈನ್ ಓಡ್ತಾ ಇದೆ ಸಣ್ಣ ಮಕ್ಕಳು ತಿಳ್ಕೊಂಡಿದ್ದಾರೆ ಈ ಟ್ರೈನ್ ಚಲಿಸ್ತಾ ಇದೆ ಅಂತ ಆದರೆ ಅವರು ಕುಳಿತಿರುವಂತಹ ಟ್ರೈನು ಚಲಿಸ್ತಾ ಇಲ್ಲ ಹಾಗಿದ್ರೆ ಅವರು ಕುಳಿತಿರುವಂತಹ ಟ್ರೈನು ಚಲಿಸ್ತಾ ಇದೆಯೋ ಇಲ್ವೋ ಅನ್ನೋದು ಹೇಗೆ ತಿಳ್ಕೊಳ್ಬೇಕು ಆ ಬಾಲಬುದ್ಧಿಗೆ ಅಂದರೆ ಯಾವಾಗಲೂ ಕೂಡ ಚಲನೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗಬೇಕಾದ್ರೆ ಅದನ್ನು ಯಾವುದಾದ್ರೂ ಕೂಟಸ್ಥವಾಗಿ ನಿಂತಿರುವುದಕ್ಕೆ ನಾವು ಹೋಲಿಸಿದಾಗ ಮಾತ್ರ ಆ ಚಲನೆಯನ್ನು ನಾವು ಹೇಳಲಿಕ್ಕೆ ಸಾಧ್ಯ ಗಿರಗಿರದೆ ನಾವು ಅದರ ಜೊತೆಗೆ ಸುತ್ತಾ ಇದ್ರೆ ನಾವು ಯಾವತ್ತೂ ಕೂಡ ಆ ಚಲನೆಯನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ ಇದು ಚಲಿಸ್ತಾ ಇದೆಯೋ ನಾವು ಚಲಿಸ್ತಾ ಇದೀಯೋ ಗೊತ್ತಾಗುತ್ತೆ ಟ್ರೈನಿನ ಉದಾಹರಣೆ ಹಾಗೆಯೇ ಈ ಆತ್ಮ ನನ್ನ ಸ್ವರೂಪಭೂತವಾಗಿರ್ತಕ್ಕಂತಹ ಈ ಆತ್ಮ ಎಂದೆಂದಿಗೂ ಕೂಡ ಬದಲಾವಣೆಯನ್ನ ಹೊಂದದೇ ಇರತಕ್ಕಂಥದ್ದು ಬದಲಾವಣೆ ಅಂತಕ್ಕಂಥದ್ದು ಯಾವುದು ಅದು ಬೇರೆ ವಸ್ತುಗಳಿಗೆ ನನ್ನ ಹೊರದಾದಂತಹ ವಸ್ತುಗಳಿಗೆ ಬದಲಾವಣೆಯ ಹೊರತು ನನ್ನ ಮೂಲ ಸ್ವರೂಪಕ್ಕೆ ಬದಲಾವಣೆ ಇಲ್ಲ ನನ್ನ ಮೂಲ ಸ್ವರೂಪ ಎಂದೆಂದಿಗೂ ಬದಲಾವಣೆ ಇಲ್ಲದೆ ಇರತಕ್ಕಂಥದ್ದು ಚಿನ್ಮಯ ಸ್ವರೂಪವಾಗಿರ್ತಕ್ಕಂಥದ್ದು ಆನಂದಮಯ ಸ್ವರೂಪವಾಗಿರ್ತಕ್ಕಂಥದ್ದು ಮರಣವಿಲ್ಲದೆ ಇರತಕ್ಕಂಥದ್ದು ಹಾಗಿದ್ರೆ ಉಳಿದಿರುವುದಲ್ಲ ಯಾವುದಕ್ಕೆ ಅಂದರೆ ಬೇರೆ ಮನಸ್ಸಿಗೆ ಬುದ್ಧಿಗೆ ಸುಖದುಃಖಾದಿಗಳಿಗೆ ಶರೀರ ಇದೆಲ್ಲದಕ್ಕೂ ಹಾಗಿದ್ರೆ ಇದಕ್ಕಿಂತ ನಾನು ಬೇರೆ ಅಂತಾಯಿತು ಇದಕ್ಕಿಂತಲೂ ನಾನು ವ್ಯತಿರಿಕ್ತ ಬೇರೆ ಬೇರೆಯಾದಂತಹ ಒಂದು ತತ್ವ ಹೀಗೆ ಆ ತತ್ವದರ್ಶಿಗಳು ಅಂದರೆ ಜ್ಞಾನಿಗಳು ಪ್ರತಿಯೊಂದರ ತತ್ವವನ್ನು ಒಳತಿರುಳನ್ನು ಬಲ್ಲಂತಹ ಜ್ಞಾನಿಗಳಿಂದ ದೃಷ್ಟ ಅಂತಃ ದೃಷ್ಟ ಅಂದರೆ ಕಂಡುಕೊಳ್ಳಲ್ಪಟ್ಟಿದೆ ತಮ್ಮ ಹೃದಯದಲ್ಲಿ ಕಂಡುಕೊಳ್ಳಲ್ಪಟ್ಟಿದೆ ಪ್ರತಿಯೊಂದರ ಸ್ವರೂಪ ಏನು ಅನ್ನೋದು ಕಂಡುಕೊಳ್ಳಲ್ಪಟ್ಟಿದೆ ಅಂತಹ ಅಂತ ನಿಶ್ಚಯ ಅಂತ ಅರ್ಥ ಇದು ಸಾಮಾನ್ಯವಾಗಿ ಅಂತ ಅನ್ನುವಂತಹ ಶಬ್ದವನ್ನ ಕೊನೆ ಅಂತ ಬಳಸ್ತಾರೆ ವೇದಾಂತ ಅನ್ನುವಾಗ ವೇದದ ಕೊನೆಯ ಭಾಗ ಅಂತ ಹೇಳ್ತಾರೆ ಪಾಪ ಗೊತ್ತಿದ್ದು ಗೊತ್ತಿದ್ದು ಕೆಲವರು ತಪ್ಪು ಮಾಡ್ತಾರೆ ಗೊತ್ತಿದ್ದು ಗೊತ್ತಿದ್ದು ಕೂಡ ಕೆಲವರು ತಪ್ಪು ಮಾಡ್ತಾರೆ ವೇದಾಂತ ಅಂದ್ರೆ ವೇದದ ಕೊನೆ ಅಂತ ಮಾತ್ರ ಅರ್ಥ ಅಲ್ಲ ಕೇವಲ ಉಪನಿಷತ್ತುಗಳು ವೇದದ ಕೊನೆಯಲ್ಲಿ ಮಾತ್ರ ಇರ್ತವೆ ಅಂತಲ್ಲ ಆರಣ್ಯಕ ಭಾಗದಲ್ಲೂ ಕೂಡ ಇರ್ತವೆ ಮಂತ್ರದ ಭಾಗದಲ್ಲೂ ಕೂಡ ಇರಬಹುದು ಈಗ ಈಶಾವಾಸ್ಯ ಉಪನಿಷತ್ತು ಅನ್ನುವಂತಹ ಉಪನಿಷತ್ತು ಅದು ಮಂತ್ರ ಸಂಹಿತ ಮಂತ್ರದ ಭಾಗದಲ್ಲಿ ಇದೆ ವೇದದ ಕೊನೆಯಲ್ಲಿ ಇಲ್ಲ ಆಗ ಈಶೋಪನಿಷತ್ತನ್ನ ನಾವು ವೇದಾಂತ ಅಂದರೆ ವೇದದ ಕೊನೆಯ ಭಾಗದಲ್ಲಿ ಇರೋದು ಅಂತ ಹೇಳಿ ತಪ್ಪಾಗ ಆದ್ರಿಂದ ವೇದಾಂತ ಅನ್ನುವಂತಹ ಶಬ್ದದಲ್ಲಿ ಇರ್ತಕ್ಕಂತಹ ಅಂತ ಅನ್ನೋದು ನಿಶ್ಚಯ ನಿರ್ಣಾಯಕ ಅಂದರೆ ವೇದದ ತಾತ್ಪರ್ಯವನ್ನು ಹೇಳ್ತಕ್ಕಂತಹ ಗ್ರಂಥಗಳು ವೇದದ ನಿಶ್ಚಯವನ್ನ ಹೇಳ್ತಕ್ಕಂತಹ ಗ್ರಂಥಗಳಿಗೆ ವೇದಾಂತ ಅಂತ ಹೆಸರು ಹಾಗೆ ಇಲ್ಲಿ ಅಂತ ಅಂದರೆ ನಿಶ್ಚಯ ನಿರ್ಣಯ ಇದಂ ಇದು ಹೀಗೆಯೇ ಎಂದು ಅರಿವನ್ನು ಮಾಡತಕ್ಕಂಥದ್ದು ಅದೇ ಅಂತ ಹೀಗೆ ಉಭಯೋ ಎರಡರ ಯಾವುದು ಎರಡು ಅಂದರೆ ಸತ್ತು ಮತ್ತು ಅಸತ್ತು ಸತ್ತು ಮತ್ತು ಅಸತ್ತು ನಿತ್ಯ ಮತ್ತು ಅನಿತ್ಯ ಇದು ಎರಡರ ಉಭಯೋ ಅಭಿ ಇವೆರಡರದ್ದೂ ಕೂಡ ಅಂತಃ ಇದಿದು ಈ ರೀತಿಯೇ ಅನ್ನುವುದನ್ನ ಜ್ಞಾನಿಗಳು ಕಂಡಿದ್ದಾರೆ ತಮ್ಮ ಹೃದಯದಲ್ಲಿ ಕಂಡಿದ್ದಾರೆ ಅವರು ಹೇಳ್ತಾ ಇರೋದು ಅರ್ಜುನ ನಾನು ಹೇಳ್ತಾ ಇರೋದಲ್ಲ ಅಂತ ಜ್ಞಾನಿಗಳ ಒಂದು ಒಪಿನಿಯನ್ ಅನ್ನು ಕೂಡ ಅರ್ಜುನ ಮೇಲೆ ಇಡ್ತಾನೆ ಒಂದು ವೇಳೆ ನಿನಗೆ ನನ್ನ ಮೇಲೆ ಸಂಶಯ ಇಲ್ಲದೆ ಇದ್ರೆ ನನ್ನ ಮೇಲೆ ನಿನಗೆ ವಿಶ್ವಾಸ ಇಲ್ಲದೆ ಹೋದ್ರೆ ಇವನೇನಪ್ಪ ಸ್ನೇಹಿತ ನನ್ನ ಜೊತೆಗೆ ಆಟ ಆಡ್ಕೊಂಡಿದ್ದ ಗೋಪ ಗೋಪಿಯರ ಜೊತೆಗೆ ಆಟ ಆಡ್ಕೊಂಡಿದ್ದ ಇವತ್ತು ಯಾವತ್ತಾದ್ರೂ ಪಾಠ ಮಾಡಿದ್ದ ನಾನು ನೋಡಿದ್ದೀನ ಏನ್ ಕಲ್ತಿದ್ದ ನಿನ್ನ ಉಪನಿಷತ್ತು ನನಗೆ ಬೋಧನೆ ಮಾಡ್ತಾನಲ್ಲ ಅನ್ನುವಂತಹ ಯಾವ್ದಾದ್ರೂ ಭಾವನೆ ನಿನ್ನ ತಲೆಯಲ್ಲಿ ಉಳುವಾಗಿ ಹೋಗಿದ್ರೆ ತಿಳ್ಕೊ ಇದ ನನ್ನ ಮಾತಲ್ಲ ನಾನು ಜ್ಞಾನಿಗಳು ಹೇಳಿದಂತಹ ಮಾತನ್ನೇ ಅನುವಾದ ಮಾಡಿ ನಿನಗೆ ಹೇಳ್ತಾ ಇದ್ದೇನೆ ನೋಡಿ ನಿಜವಾಗಿ ಇವನೇ ಅನುಭವಿ ಆದ್ರೂ ಕೂಡ ಎಲ್ಲಿ ತನ್ನ ಮೇಲೆ ಶ್ರದ್ಧೆ ಇವನಿಗೆ ಇದೆಯೋ ಇಲ್ಲವೋ ಅನ್ನುವಂತಹ ಒಂದು ಸಂಶಯವನ್ನ ಇಟ್ಕೊಂಡು ನಾನು ಹೇಳ್ತಾ ಇರೋದಲ್ಲಪ್ಪಾ ತತ್ವದರ್ಶಿಗಳು ಹೇಳ್ತಾ ಇರೋದು ಜ್ಞಾನಿಗಳು ಹೇಳ್ತಾ ಇರೋದು ಕಪಿಲಾದಿ ಮುನಿಗಳು ಹೇಳ್ತಾ ಇರೋದು ಅವರ ಮಾತಲ್ಲಾದರೂ ನನಗೆ ಶ್ರದ್ಧೆ ಇದೆಯಲ್ವಾ ಕೇಳು ಅಂತ ಇಲ್ಲಿ ನಿಧಾನಕ್ಕೆ ಈ ವೇದಾಂತ ತತ್ವವನ್ನು ಈ ಲಕ್ಷಣವನ್ನು ಕೊಡ್ತಾ ಬರ್ತಾ ಇದ್ದಾನೆ ಪುನಃ ಆತ ಹೇಳ್ತಾನೆ ಅವಿನಾಶಿತು ತದ್ಬಿದ್ಧಿ ಏನ ಸರ್ವ್ ಇದಂ ತತಂ ವಿನಾಶಂ ಅವ್ಯಯಸ್ಯ ಅಸ್ಯ ನ ಕಶ್ಚಿತ್ ಕರ್ತು ಅರ್ಹತಿ ಅವಿನಾಶಿತು ತದ್ವಿಧಿ ತತ್ ಅಂದ್ರೆ ಆತ್ಮ ತತ್ ಪದದಿಂದ ಹೇಳ್ತಕ್ಕಂಥದ್ದು ಯಾವ ಒಂದು ಹಿಂದೆ ಮುಂದೆ ಯಾವ ಕನೆಕ್ಷನ್ ಇಲ್ಲದೆ ಇದ್ದಕ್ಕಿದ್ದಂಗೆ ತತ್ ಅಂತ ಭಗವಂತ ಏನಾದರೂ ಹೇಳಿದ್ರೆ ಆ ತತ್ ಅನ್ನುವಂತಹ ಪದಕ್ಕೆ ಅರ್ಥ ಅದು ಆತ್ಮ ಅಂತ ಓಂ ತತ್ಸದತಿ ನಿರ್ದೇಶೋ ಬ್ರಹ್ಮನಿಗೆ ಮೂರ ಹೆಸರು ಓಂ ಅಂತ ಒಂದು ತತ್ ಅಂತ ಇನ್ನೊಂದು ಸತ್ ಅಂತ ಇನ್ನೊಂದು ಹೀಗೆ ಮೂರು ಹೆಸರುಗಳುಳ್ಳಂತಹ ಆ ಮೂರು ಹೆಸರುಗಳಲ್ಲಿ ಒಂದಾದಂತಹ ತತ್ ಪದವಾಚ್ಯವಾದಂತಹ ಆ ಭಗವಂತ ಅಥವಾ ಈ ಆತ್ಮ ಅವಿನಾಶಿ ನಿನ್ನ ತಲೆಯಲ್ಲಿ ಎಲ್ಲಾದ್ರೂ ಈ ಆತ್ಮ ಸರಿಯಪ್ಪ ನೀನೇನು ಹೇಳಿದ್ಯಾ ಆತ್ಮ ಅಂದ್ರೆ ಯಾವಾಗ್ಲೂ ಇರುತ್ತೆ ಹಾಗೆ ಏನೋ ಹೇಳ್ದೆ ಇಲ್ಲಿ ಹಿಂದೆ ಅದಕ್ಕೂ ಕೂಡ ಯಾವತ್ತಾದ್ರೂ ಒಂದು ದಿವಸ ಪ್ರಳಯ ಕಾಲದಲ್ಲಿ ಇವತ್ತು ಬೇಡ ನಾಳೆ ಬೇಡ ಬ್ರಹ್ಮನ ಸಾವು ಉಂಟಾಗತ್ತಲ್ಲ ಬ್ರಹ್ಮ ಕೂಡ ಮಹಾಪ್ರಳಯದಲ್ಲಿ ಲೀನವಾಗ್ತಾನಲ್ಲ ಪರಬ್ರಹ್ಮದಲ್ಲಿ ಆವಾಗ್ಲಾದ್ರೂ ಇದಕ್ಕೆ ಸಾವಿದೆಯಲ್ಲ ಇದು ಕೂಡ ನಾಶವನ್ನು ಹೊಂದತ್ತಲ್ಲ ಅಂದರೆ ಆ ಏನಾದರೂ ನಿನ್ನ ತಲೆಯಲ್ಲಿ ಇದ್ರೆ ಆ ಸಂಶಯವನ್ನು ಕೂಡ ಪರಿಹಾರ ಮಾಡ್ತೇನೆ ತೆಗೆದುಕೋ ಅ ವಿನಾಶಿ ಅವಿನಾಶಿ ವಿನಾಶ ಇಲ್ಲದೆ ಇರ್ತಕ್ಕಂತಹ ನೀವು ಅದನ್ನು ಎಷ್ಟು ಚೆನ್ನಾಗಿ ಈ ಒಂದು ಶ್ಲೋಕದಲ್ಲಿ ಶಂಕರ ಭಗವತ್ಪಾದರು ಕೊನೆಯಲು ಬರೀತಾರೆ ಏನದು ಅಂದರೆ ಈ ಆತ್ಮನನ್ನು ಈಶ್ವರೋಪಿ ನ ಹಂತು ಶಕ್ಯತೆ ಈಶ್ವರನೂ ಕೂಡ ಈ ಆತ್ಮನನ್ನ ಕೊಲ್ಲಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ಅದು ಅವನ ಸ್ವರೂಪವೇ ಆದ್ರಿಂದ ಯಾರೂ ಕೂಡ ತನ್ನ ಸ್ವರೂಪವನ್ನು ನಷ್ಟ ಮಾಡಲಿಕ್ಕೆ ಸಂಕಲ್ಪ ಮಾಡುವುದಿಲ್ಲ ಈಶ್ವರ ಸಂಕಲ್ಪ ಮಾಡ್ಬೋದಲ್ವೇ ಅವನು ಎಲ್ಲವನ್ನೂ ಮಾಡ್ತಾನಲ್ವೇ ಅಂತ ಹೇಳುವುದಾದ್ರೆ ತನ್ನ ಆತ್ಮವನ್ನೇ ಯಾರು ತಾನು ನಾಶ ಮಾಡಿಕೊಳ್ಳಿಕ್ಕೆ ಸಂಕಲ್ಪವನ್ನು ಮಾಡುವುದಿಲ್ಲ ಹೀಗೆ ಅವನ ಆತ್ಮವೇ ಆಗಿರ್ತಕ್ಕಂತಹ ಇದು ಅವಿನಾಶಿ ವಿನಾಶವು ಇಲ್ಲದೆ ಇರತಕ್ಕಂಥದ್ದು ಯಾಕೆ ಅದನ್ನು ವಿನಾಶ ಇಲ್ಲದೆ ಇರತಕ್ಕಂಥದ್ದು ಎಂಬುದಾಗಿ ತಿಳಿ ವಿದ್ಧಿ ಅಂದ್ರೆ ತಿಳಿ ಯಾಕೆ ಅಂದ್ರೆ ಏನ ಸರ್ವಿದಂ ತತಂ ಯಾಕೆ ಅಂದರೆ ಇದು ಎಲ್ಲವನ್ನೂ ಕೂಡ ವ್ಯಾಪಿಸಿಕೊಂಡು ಇದೆ ಇಲ್ಲಿ ನಿಜವಾದ ತರ್ಕ ಏನು ಅಂದರೆ ಯಾವ ವಸ್ತು ಅತ್ಯಂತ ವ್ಯಾಪಕವೋ ಅದೇ ನಾನು ನೆನ್ನೆ ವಿಷ್ಣು ಅಂದರೆ ಅದೇ ಅರ್ಥ ವ್ಯಾಪಕತ್ವ ಯಾವುದು ವಿಷ್ಣುವೋ ಅದಕ್ಕೆ ನಾಶವಿಲ್ಲ ಯಾವುದು ವಿಷ್ಣುವೋ ಅದು ನಾಶವಿಲ್ಲ ಹೌದು ನೀರು ಅದು ವಿಷ್ಣು ಅಲ್ವೋ ಆಪೋ ನಾರಾಯಣ ಆದರೆ ಅದಕ್ಕಿಂತ ವ್ಯಾಪಕವಾದ ಒಂದಿದೆ ವಾಯು ನಿಯಮ ಏನು ಅಂತ ಹೇಳಿದ್ರೆ ವ್ಯಾಪಕವಾದ ವಸ್ತುಗಳಿಂದ ಅದಕ್ಕಿಂತಲೂ ವ್ಯಾಪ್ಯವಾದಂತಹ ವಸ್ತುವಿಗೆ ನಾಶ ಹುಟ್ಟು ಕೂಡ ಹಾಗೆನಾ ಆಕಾಶಾದ ವಾಯು ವಾಯೋ ರಗ್ನಿ ಅಗ್ನೇ ರಾಪ ಅಭ್ಯ ಪ್ರತಿವಿ ್ಯಾಂ ಔಷಧಯ ವಾಯು ಆಕಾಶದಿಂದ ವಾಯು ಹುಟ್ಟಿತು ಯಾಕೆ ಆಕಾಶ ಅತ್ಯಂತ ವ್ಯಾಪಕ ಅದಕ್ಕಿಂತಲೂ ವ್ಯಾಪಕವಾದಂತಹ ವಸ್ತು ಬ್ರಹ್ಮ ಒಂದೇ ಅದಕ್ಕಿಂತಲೂ ಕೀರಿದಾದ್ಯಾದು ವ್ಯಾಪಕದಲ್ಲಿ ಅಂದರೆ ವಾಯು ಅದರಿಂದ ಹುಟ್ಟಿದು ಪುನಃ ವಾಯುವೇ ಸಣ್ಣದ ಅಂದರೆ ಅದಕ್ಕಿಂತಲೂ ಸಣ್ಣದಿದೆ ಯಾವುದದು ವಾಯುರಗ್ನಿ ವಾಯುವಿನಿಂದ ಅಗ್ನಿ ಹುಟ್ಟಿತು ಅದಕ್ಕಿಂತಲೂ ಸಣ್ಣದು ವ್ಯಾಪ್ಯದಲ್ಲಿ ವ್ಯಾಪಕತೆಯಲ್ಲಿ ಅದು ಅದಕ್ಕಿಂತಲೂ ಸಣ್ಣದು ಹಾಗೆ ಅಗ್ನಿ ರಾಪ ಅಗ್ನಿಯಿಂದ ನೀರು ಹುಟ್ಟಿತು ಅಗ್ನಿಯಿಂದ ಅಪ್ಪುಗಳು ಅಂದರೆ ನೀರು ನೀರಿನ ಅಂಶ ಹುಟ್ಟಿದವು ಅಗ್ನಿಯಿಂದ ಹೆಚ್ ಅದು ಹುಟ್ಟಿತ್ತು ಆದ್ರಿಂದ ಅದು ಅದಕ್ಕಿಂತಲೂ ಕಿರಿದು ಪುನಃ ನೀರಿಗಿಂತಲೂ ಸಣ್ಣದ್ಯಾವುದು ಅಂದರೆ ಈ ಪೃಥ್ವಿ ಅಂಶ ಆದ್ರಿಂದಲೇ ಸೈನ್ಸ್ ಕೂಡ ಇದನ್ನೇ ಹೇಳೋದು ಸೆವೆಂಟಿ ಫೈವ್ ಪರ್ಸೆಂಟ್ ನೀರಿದ್ದರೆ ಕೇವಲ ಟ್ವೆಂಟಿ ಮಾತ್ರ ಈ ಭೂಮಿ ಅದಕ್ಕೆಷ್ಟು ಕಾಂಪಿಟೀಷನು ಅದಕ್ಕೆಷ್ಟು ಹೊಡೆದಾಡೋದು ನಂದು ನಿಂದು ಅವನು ಅವನು ಆ ದೇಶ ಈ ದೇಶ ಅಂದ್ಕೊಂಡು ಪಾಪ್ಯುಲೇಷನ್ನು ಏನು ಜಗಳವೋ ಜಗಳ ಯಾರೂ ಕೂಡ ಆ ಸಮುದ್ರದ ಮೇಲೆ ಹೊಡೆದಾಡೋದಿಲ್ಲ ಇದು ನಂದು ಇದು ನಂದು ಅಂತ ಉಪ್ಪು ನೀರು ಕುಡಿಬೇಕಾಗತ್ತೆ ಅಂತ ಜಗಳ ಮಾಡಿದ್ರೆ ಉಪ್ನೀರೇ ಕುಡಿಯೋದು ಇನ್ನೇನು ಹಾಗೆ ಈ ವ್ಯಾಪಕತೆಯಲ್ಲಿ ಆತ್ಮ ಅಂತಕ್ಕಂಥದ್ದು ಎಲ್ಲಕ್ಕಿಂತಲೂ ವ್ಯಾಪಕ ಆದ್ದರಿಂದ ತರ್ಕಬದ್ಧವಾಗಿ ನೋಡಿದರೆ ತರ್ಕಬದ್ಧವಾಗಿ ನೋಡಿದರೆ ಈ ಪ್ರಳಯ ಆಗುವುದು ಕೂಡ ಹಾಗೆಯೇ ಯಾವುದರಿಂದ ಹುಟ್ಟಿದೆಯೋ ಆಯಾ ವಸ್ತುಗಳಿಗೆ ವಾಪಾಸವು ಹೋಗ್ತವೆ ಪೃಥ್ವಿ ಅಂಶ ಅಂತಕ್ಕಂಥದ್ದು ನೀರಿನ ಅಂಶಕ್ಕೆ ಹೋಗುತ್ತೆ ನೀರಿನ ಅಂಶ ಅಂತಕ್ಕಂಥದ್ದು ಅಗ್ನಿ ಅಂಶಕ್ಕೆ ಹೋಗುತ್ತೆ ಅಗ್ನಿ ಅಂಶ ಅಂತಕ್ಕಂಥದ್ದು ಪುನಃ ವಾಯುವಿನ ಅಂಶಕ್ಕೆ ಹೋಗುತ್ತೆ ವಾಯುವಿನ ಅಂಶವೂ ಕೂಡ ಪುನಃ ಆಕಾಶದಲ್ಲಿ ಲೀನವಾಗುತ್ತೆ ಕೊನೆಗೆಲ್ಲವೂ ಕೂಡ ಬ್ರಹ್ಮದಲ್ಲಿ ಲೀನವಾಗುತ್ತೆ ಆತ್ಮನಲ್ಲಿ ಲೀನವಾಗುತ್ತೆ ಹೀಗಾಗಿ ಈಗ ಆತ್ಮವು ಅದನ್ನು ಕೊಲ್ಲಬೇಕೋ ಅಥವಾ ಅದು ಆತ್ಮವನ್ನು ಕೊಲ್ಲುತ್ತೋ ಪ್ರಶ್ನೆ ಈಗ ಅರ್ಜುನ ಹೇಳು ಉತ್ತರಗಳು ಏನ ಸರ್ವಂ ಇದಂ ತತಂ ಯಾವುದು ಎಲ್ಲವನ್ನೂ ವ್ಯಾಪಿಸಿಕೊಂಡಿದೆಯೋ ಯಾವುದನ್ನು ಯಾವುದೂ ವ್ಯಾಪಿಸಿ ವ್ಯಾಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲವೋ ಆತ್ಮನನ್ನ ಪೃಥಿಯೂ ವ್ಯಾಪಿಸ್ಲಿಕ್ಕೆ ಸಾಧ್ಯವಿಲ್ಲ ಈ ಅನ್ನಮಯ ಕೋಶ ಇಷ್ಟೇ ಇದೆ ಹಾಗಿದ್ರೆ ಆತ್ಮ ಇದಿಷ್ಟರಲ್ಲಿ ಮಾತ್ರ ಇದೆಯಾ ವ್ಯಾಪಿಸಿಕೊಂಡಿದೆ ಅದು ಹಾಗಿದ್ರೆ ಇದು ಜಲ ಜಲ ಇಷ್ಟೇ ಇದೆ ಆತ್ಮ ಅದನ್ನೂ ವ್ಯಾಪಿಸಿಕೊಂಡಿದೆ ಅಗ್ನಿ ಅಗ್ನಿಯು ಕೂಡ ಆತ್ಮನಿಗೆ ಹೋಲಿಸಿದರೆ ಇಷ್ಟೇ ಇದೆ ಅಗ್ನಿಯನ್ನೂ ವ್ಯಾಪಿಸಿ ಅಗ್ನಿಯ ಹೊರಗೂ ಕೂಡ ಆತ್ಮ ಇದೆ ಹಾಗೆ ವಾಯು ವಾಯು ಒಳಗೂ ಇದೆ ಅದರ ಹೊರಗೂ ಇದೆ ಈ ಆತ್ಮ ಹಾಗೆ ಈ ಆಕಾಶ ಈ ಆಕಾಶವನ್ನೇ ಅವನು ಬೆರೆಸಿದ್ದಾನೆ ಚಿದಾಕಾಶದಲ್ಲಿ ಇದೆ ಈ ಮಹಾಕಾಶ ಅಂತಕ್ಕಂಥದ್ದು ಈ ಭಗವಂತನ ಚಿದಾಕಾಶದಲ್ಲಿ ಇದೆ ಆದ್ದರಿಂದ ಈ ಆತ್ಮಸ್ವರೂಪ ಅಂತಕ್ಕಂಥದ್ದು ನಾಶವೇ ಇಲ್ಲದು ಅದನ್ನು ವೇದಾಂತ ದೇಶಿಕರವ್ರು ರಾಮುಜಾಚಾರ್ಯರ ಭಗವದ್ಗೀತಾ ಭಾಷ್ಯಕ್ಕೆ ಭಾಷ್ಯವನ್ನು ಬರಿತಾ ರಾಮಾಂಜರು ಹೇಳ್ತಾರಲ್ಲ ಒಂದು ಕಡೆ ಒಂದು ಮಡಿಕೆಯನ್ನು ಹೊಡಿಬೇಕಾದ್ರೆ ಸಾಮಾನ್ಯವಾಗಿ ಒಂದು ಕೋಲನ್ನು ತೊಗೊಂಡು ಹೊಡಿತವೆ ಆ ಕೋಲನ್ನು ತಗೊಂಡು ಹೊಡೆದಾಗ ನಿಜವಾಗಿಯೂ ಕೋಲ್ನಿಂದ ಮಡಿಕೆ ಹೊಡೆದಿದ್ದಲ್ಲ ಅಂತ ರಾಮಾಂಜು ಹೇಳುವ ಪ್ರಕಾರ ಅದನ್ನ ವ್ಯಾಪಿಸಿಕೊಂಡಿರುವಂತಹ ಗಾಳಿ ಇದೆಯಲ್ಲ ಆ ಗಾಳಿಯ ಪ್ರೆಷರಿಗೆ ಮಡಿಕೆ ಹೊಟ್ಟೋದು ಅದನ್ನು ವೇದಾಂತ ದೇಶಕರು ತುಂಬಾ ಸ್ವಾರಸ್ಯವಾಗಿ ವೈಜ್ಞಾನಿಕವಾಗಿ ಅವರು ಅದನ್ನು ಪ್ರೂವ್ ಮಾಡಿದ್ದಾರೆ ತಮ್ಮ ಟೀಕೆಯಲ್ಲಿ ಕೋಲನ್ನು ಜೋರ ಹೊಡೆದ್ರೆ ಒಡೆಯತ್ತೆ ಘಟ ಹೊಡಿಯತ್ತೆ ಅಂತ ಹೇಳಿದ್ರೆ ಜೋರಾಗಿ ಹಿಂಗೆ ತಗೊಂಡು ಬಂದು ಘಟದ ಮೇಲೆ ಹೀಗೆ ಹೇಳ್ತೀವಿ ಓಡಿಲಿ ಓಡಿಲಿ ಸರಿ ಟಚ್ ಆದರೆ ಹೊಡೆಯುತ್ತೆ ಅಂದರೆ ಈಗ ಟಚ್ ಮಾಡ್ತೀವಿ ಹೊಡಿದೀವಿ ಹೀಗೆ ಬೇರೆ ಬೇರೆ ರೀತಿಯ ಲಾಜಿಕ್ಕನ್ನು ಅವ್ರು ಕೊಡ್ತಾ ವೇದಾಂತ ದೇಶಿಕರು ತಮ್ಮ ರಾಮಾನುಜ ಭಾಷ್ಯಕ್ಕೆ ಕೊನೆಗೆ ಹೇಳ್ತಾರೆ ಹೇಗೆ ಅಂತ ಹೇಳಿದ್ರೆ ಪ್ರತಿಯೊಂದನ್ನು ಕೂಡ ವ್ಯಾಪಕ ಮಾಡ್ತಕ್ಕಂತಹ ಯಾವುದೋ ಒಂದು ಅಂಶ ಇದೆಯಲ್ಲ ಪ್ರತಿಯೊಂದು ಕೂಡ ನಮ್ಮ ಹೊರಗಡೆನು ಕೂಡ ಈಗ ಒಂದು ಏರ್ ಪ್ರೆಷರ್ ಅಂತ ಇರುತ್ತೆ ಗಾಳಿಯ ಒಂದು ಭಾರ ಅಂತ ಇರ್ತದೆ ಈ ಗಾಳಿಯ ಭಾರ ಕೂಡ ಹೆಚ್ಚು ಕಡಿಮೆ ಆದರೆ ನಮ್ಮ ಶರೀರ ಪುಡಿ ಪುಡಿ ಆಗುವ ಸಾಧ್ಯತೆ ಇದೆ ಅದಕ್ಕೋಸ್ಕರ ನೀವು ನೋಡಿ ಸಮುದ್ರದ ತಡದಲ್ಲಿ ಇರತಕ್ಕಂತಹ ಜೀವಿಗಳು ಅದೇ ಸಮುದ್ರದ ಮೇಲ್ಭಾಗಕ್ಕೆ ಬಂದ್ರೆ ಸತ್ತೋಗ್ತವೆ ಪುಡಿ ಪುಡಿ ಆಗ್ತೇವೆ ಅದ್ರ ದೇವ ದೇಹ ಸಮುದ್ರದ ಆಡದಲ್ಲಿ ಆಳದಲ್ಲಿ ಸಮುದ್ರದ ತಲದಲ್ಲಿ ಇರ್ತಕ್ಕಂತಹ ಎಷ್ಟೋ ಕತ್ಲೆಯಲ್ಲಿ ಇರ್ತವಲ್ಲ ಎಲ್ಲಿ ಸೂರ್ಯನ ಕಿರಣಗಳ ಪ್ರವೇಶವೇ ಇಲ್ವೋ ಅಂತಹ ಇದರಲ್ಲಿ ಇರ್ತಕ್ಕಂತಹ ಮೀನುಗಳೇ ಬೇರೆ ಸಮುದ್ರದ ಸಮುದ್ರಕ್ಕಿಂತ ಸ್ವಲ್ಪ ಕೆಳಗಡೆ ಇರ್ತಕ್ಕಂತಹ ಮೀನುಗಳೇ ಬೇರೆ ಅದರ ವೆರೈಟಿಯೇ ಬೇರೆ ಜಾತಿಯೇ ಬೇರೆ ಇದನ್ನ ಏನಾದ್ರೂ ಕಷ್ಟಪಟ್ಟ ತಗೊಂಡ್ ಬನ್ನಿ ಸತ್ತೋಗುತ್ತೋ ನೀರದೇ ಸಮುದ್ರ ಅದೇ ಅದೇ ಸಮುದ್ರ ನೆಲಕ್ಕೇನು ತಂದಿಲ್ಲ ನೀವು ಆದರೂ ಸತ್ತೋಗುತ್ತೆ ಯಾಕೆ ಅಂದರೆ ಅದು ಸುತ್ತ ಇರತಕ್ಕಂತಹ ಯಾವ ಒಂದು ಪ್ರೆಷರ್ ಇತ್ತೋ ಆ ಪ್ರೆಷರು ಆ ಪ್ರೆಷರ್ ಅಂತಕ್ಕಂಥ ಅದರ ಮೇಲೆ ಕೆಲಸ ಮಾಡಿದೆ ಹಾಗೆಯೇ ಈ ಅವ್ರು ಹೇಳ್ತಾರೆ ಆ ಘಟದ ಸುತ್ತ ಇರ್ತಕ್ಕಂತಹ ಆ ಏರ್ ಪ್ರೆಷರ್ ಏನಿತ್ತೋ ಗಾಡಿ ಅದು ಅದನ್ನು ವ್ಯಾಪಿಸಿಕೊಂಡಿತ್ತು ತತ ತತಮ್ ಅಂದರೆ ವ್ಯಾಪ್ಯಂ ಅಂತ ವ್ಯಾಪಿಸಿಕೊಂಡಿತ್ತು ಈಗ ಅವನು ಜೋರಾಗಿ ಇದನ್ನು ಹೊಡೆದಾಗ ಯಾವುದನ್ನು ಈ ಮುದ್ಗರ ಅಥವಾ ದೊಣ್ಣೆಯಿಂದ ಹೀಗೆ ಹೊಡೆದಾಗ ಆ ಗಾಳಿಯ ಮೇಲೆ ಆ್ಯಕ್ಟ್ ಮಾಡಿ ಆ ಗಾಳಿಯ ಸಹಕಾರದಿಂದ ಆ ಮಡಿಕೆ ಅಂತಕ್ಕಂಥದ್ದು ಒಡ ಚೂರಾಯಿತು ಹಾಗೆ ಹೇಳ್ತಾರೆ ಹೀಗೆ ಅವರು ಪ್ರೂವ್ ಮಾಡ್ತಾರೆ ಪ್ರತಿಯೊಂದು ಕೂಡ ವಸ್ತು ಅದು ಆ ವಸ್ತು ಇನ್ನೊಂದು ವಸ್ತುವನ್ನು ಇನ್ನೊಂದು ವಸ್ತುವಿಗಿಂತಲೂ ಹೆಚ್ಚಿದ್ರೆ ಅದು ಮಾತ್ರ ಆ ವಸ್ತುವನ್ನು ನಾಶ ಮಾಡಲಿಕ್ಕೆ ಸಾಧ್ಯವೇ ಹೊರತು ಅದಕ್ಕಿಂತಲೂ ಉತ್ಕೃಷ್ಟವಾದಂತಹ ವಸ್ತುವನ್ನು ಅದು ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂದರೆ ಪೃಥ್ವಿ ಅಂತಕ್ಕಂಥದ್ದು ಜಲವನ್ನು ನಾಶ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಜಲ ಅಂತಕ್ಕಂಥದ್ದು ಅಗ್ನಿಯನ್ನು ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ ಆರು ಹೋಯ್ತಲ್ಲ ಅದು ಬೇರೆ ತೇಜಸ್ಸನ್ನು ಆರಿಸ್ಲಿಕ್ಕೆ ಸಾಧ್ಯವಿಲ್ಲ ಅಗ್ನಿಯನ್ನು ಆರಿಸ್ಬೋದು ಅಗ್ನಿ ಅಂದರೆ ಅಭಿವ್ಯಕ್ತಿ ಸಹ ಸೋದೆ ಮೇಲೆ ನೀರು ಹಾಕಿದ್ರೆ ಆರೋಗುತ್ತೆ ಆದರೆ ಎಂದೂ ಹೋಯ್ತದ ಪುನಃ ಅದು ತೇಜಸ್ಸಿಗೆ ಹೋಯ್ತದ ತೇಜಸ್ಸಿದೆ ಅದು ಆ ತೇಜಸ್ ಅಂತಕ್ಕಂಥದ್ದು ಇದೆ ಅದು ನಾಶವಾಗುವುದಿಲ್ಲ ಹಾಗೆ ಅಭಿವ್ಯಕ್ತಿ ಮಾತ್ರ ಹೋಯ್ತು ಪುನಃ ಈ ತೇಜಸ್ ಅಂತಕ್ಕಂಥದ್ದು ನಾಶ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ವಾಯು ಅಂತಕ್ಕಂಥದ್ದು ಆಕಾಶವನ್ನು ನಾಶ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಹೀಗೆ ಅದು ಆತ್ಮ ಅಂತಕ್ಕಂಥದ್ದು ಎಲ್ಲವನ್ನೂ ವ್ಯಾಪಿಸಿಕೊಂಡು ಅದು ಯಾವುದರಿಂದ ಕೂಡ ನಾಶವಾಗದು ವಿನಾಶಂ ಅವ್ಯಯಸ್ಸ ನ ಕಶ್ಚಿತ್ ಕರ್ತು ಅರ್ಹತಿ ಈ ಅವ್ಯಯ ಅನ್ನುವಂತಹ ಪದವನ್ನ ಆತ್ಮನಿಗೆ ಭಗವಂತ ಬಳಸಿತಾನೆ ವ್ಯಯ ಅಂದರೆ ಕಡಿಮೆ ಆಗುವುದು ಆಯವ್ಯಯ ಅಂತ ಹೇಳ್ತೀವಲ್ಲ ಆಯಕ್ಕಿಂತ ವ್ಯಯವೇ ಜಾಸ್ತಿ ಅಂತ ಹೇಳ್ತೀವಲ್ಲ ಅಂದರೆ ಇದೆ ಎಕ್ಸ್ಪೆಂಡೀಚರ್ ಅಂತ ಆ ಭಾಷೆಯಲ್ಲಿ ಇಕನಾಮಿಕ್ಸಲ್ಲಿ ಎಕ್ ಎಕ್ಸ್ಪೆಂಡೀಚರ್ ಅಂದರೆ ಇದರಲ್ಲಿ ನಮ್ಮ ಸ್ವರೂಪದಲ್ಲಿ ಕಡಿಮೆ ಹೆಚ್ಚು ಕಡಿಮೆ ಹೆಚ್ಚು ಅವ್ಯಯ ಅಂತ ಸೇರಿಸಿದಾಗ ವ್ಯಯವಿಲ್ಲದೆ ಇರತಕ್ಕಂಥದ್ದು ಕಡಿಮೆ ಆಗದೆ ಇರ್ತಕ್ಕಂಥ ಕಡಿಮೆ ಆಗದೆ ಇರ್ತಕ್ಕಂಥ ಹೆಚ್ಚು ಕಡಿಮೆ ಆಯ್ತು ಒಂದು ಕೈ ಹೋಯ್ತು ಅಂದ್ರೆ ಆತ್ಮ ಮೈನಸ್ ಒಂದು ಕೈ ಅಂತಲ್ಲ ಅಥವಾ ಒಂದು ಕಾಲ್ ಹೋಯ್ತು ಆತ್ಮ ಮೈನಸ್ ಒಂದು ಕಾಲ್ ಅಂತಲ್ಲ ಆತ್ಮನಿಗೆ ಹಾಗೆ ಹೇಳಿಕ್ ಸಾಧ್ಯವಿಲ್ಲ ಯಾಕೆಂದ್ರೆ ಅವನು ನಿಮ್ಮ ಕೈ ಇರಲಿ ಕಾಲಿರಲಿ ಅವನು ಮಾತ್ರ ಅವನ ಸ್ವರೂಪದಲ್ಲೇ ಇರ್ತಾನೆ ಅವನಿಗೆ ಅವತ್ತೂ ಕೂಡ ಅವಯವ ನಾಶ ಅನ್ನೋದಿಲ್ಲ ಯಾಕೆ ಅಂದರೆ ಮುಂದೆ ಬರ್ತಾನೆ ಅದಕ್ಕೆ ಹೇಳ್ತಾರೆ ಯಾಕೆ ನಾಶ ಇಲ್ಲ ಅಂತ ಬೇರೆ ಬೇರೆ ಲಾಜಿಕ್ಕಲ್ಲಿ ಭಗವಂತ ತಿಳಿಸ್ತಾನೆ ನಾಶ ಅನ್ನೋ ನಮ್ಮ ಸ್ವರೂಪಕ್ಕೆ ನಾಶ ಯಾಕಿಲ್ಲ ಅಂತ ನಾಶ ಹೊರಗಡೆದಕ್ಕಿದೆ ಆ ಸ್ವರೂಪಕ್ಕಿಲ್ಲ ಹಾಗೆಯೇ ಇಲ್ಲಿ ಅಂತಹ ಅವ್ಯಯನಾದಂತಹ ಆತ್ಮನಿಗೆ ಈ ಆತ್ಮನಿಗೆ ವಿನಾಶ ಸಾವನ್ನ ನ ಯಾರು ಕೂಡ ನ ಕಶ್ಚಿತ್ ಅನ್ನುವಂತಹ ಶಬ್ದಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ತೃಣದಿಂದ ಹಿಡಿದು ಈಶ್ವರನವರೆಗೂ ಕೂಡ ಅಂತ ಅರ್ಥ ತೃಣದಿಂದ ಹಿಡಿದು ಈಶ್ವರನವರೆಗೂ ಕೂಡ ಯಾರಿಗೂ ಕೂಡ ನ ಕಶ್ಚಿತ್ ಅರ್ಹತಿ ಸಾವನ್ನ ಉಂಟು ಮಾಡಲಿಕ್ಕೆ ಸಾಧ್ಯವಿಲ್ಲ ನಾಶವನ್ನ ಉಂಟು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಆತ್ಮದ ಯಥಾ ಸ್ವರೂಪ ಅವಿನಾಶಿ ಸ್ವರೂಪವನ್ನು ಇಲ್ಲಿ ಹೇಳಿದ್ದಾನೆ ಆದ್ದರಿಂದ ಈ ಕಾರಣದಿಂದಲೂ ಕೂಡ ಭೀಷ್ಮ ದ್ರೋಣಾದಿಗಳ ಸಾವಿಗೆ ನೀನು ಭಯಪಡುವುದು ಕಾರಣವಲ್ಲ ಯಾಕೆ ಭೀಷ್ಮ ದ್ರೋಣಾದಿಗಳು ತತ್ವ ದೃಷ್ಟಿಯಿಂದ ನೋಡಿದರೆ ಅವರೂ ಕೂಡ ಆತ್ಮ ಸ್ವರೂಪರೇ ಆತ್ಮಸ್ವರೂಪರಾದಂತಹ ಭೀಷ್ಮ ದ್ರೋಣಾದಿಗಳನ್ನ ನೀನು ಬಾಣದಿಂದ ಕೊಲ್ತೀನಿ ಅಂತ ಹೇಳ್ತೀಯಲ್ಲ ಹೇಗಪ್ಪ ಕೊಲ್ಲ ಸಾಧ್ಯ ಸಾಧ್ಯವಿಲ್ಲ ಆದ್ರೆ ಕಾಣ್ತಾ ಇದೆಯಲ್ಲ ಯುದ್ಧ ಭೂಮಿಯಲ್ಲಿ ಒಬ್ಬರು ಒಬ್ರು ಕೊಲ್ಲೋದನ್ನು ಕಾಣ್ತಾ ಇದೆಯಲ್ಲ ಅವರ ರುಂಡವನ್ನು ಹಾರಿಸುವುದು ಕಾಣ್ತಾ ಇದೆಯಲ್ಲ ಬಾಹುಗಳು ಎಗರಿ ಹೋಗುವುದು ಕಾಣ್ತಾ ಇದೆಯಲ್ಲ ಚಕ್ರದಿಂದ ಕತ್ತರಿಸುವುದು ಕಾಣ್ತಾ ಇದೆಯಲ್ಲ ಅಂದ್ರೆ ಅದಕ್ಕೂ ಕೂಡ ಹೇಳ್ತೇನೆ ನೀನ್ ನೋಡ್ತಾ ಇರೋದು ಬೇರೆ ಏನೋ ಅಂತವಂತ ಇಮೇ ದೇಹ ನಿತ್ಯಸ್ಯ ಉಕ್ತಾ ಶರೀರಿಣ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾದ ಯುದ್ಧಸ್ವ ಭಾರತ ಈಗ ನಿನ್ನ ಎರಡನೇ ಸಂಶಯ ಇತ್ತಲ್ಲ ನಿನ್ನ ಯುದ್ಧ ಭೂಮಿಯಲ್ಲಿ ಪ್ರತ್ಯಕ್ಷವಾಗಿ ಏನೋ ನೋಡ್ತಾ ಇದೆಯಲ್ಲ ಆ ಸಂಶಯಕ್ಕೆ ಉತ್ತರ ಹೇಳ್ತೀನಿ ಕೇಳು ಇಮೇ ದೇಹ ಈ ದೇಹಗಳಾದರೂ ಕಣ್ಣಿಗೆ ಕಾಣ್ತಕ್ಕಂತಹ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂತಹ ಈ ದೇಹಗಳಾದರೂ ನಾನು ಹಿಂದಿನ ಉಪನ್ಯಾಸದಲ್ಲಿ ಹೇಳಿದೆ ದೇಹ ಅನ್ನುವಂತಹ ಶಬ್ದ ದಿಹ ಉಪಚಯ ಅನ್ನುವಂತಹ ಧಾತುವಿನಿಂದ ಬಂದಿತು ಅಂದರೆ ವೃದ್ಧಿಯನ್ನು ಹೊಂದಕ್ಕಂಥದ್ದು ಅದು ಬೆಳವಣಿಗೆಯನ್ನು ಹೊಂದಕ್ಕಂಥದ್ದು ಅಥವಾ ಪರಿಣಾಮವನ್ನು ಹೊಂದಕ್ಕಂಥದ್ದು ಯಾವುದು ಪರಿಣಾಮವನ್ನು ಹೊಂದುವುದೋ ಅದಕ್ಕೆ ಆ ಪಿಂಡಕ್ಕೆ ದೇಹ ಅಂತ ಹೆಸರು ಪರಿಣಾಮ ಹೊಂದ ಪರಿಣಾಮವನ್ನು ಹೊಂದುವ ಹೊಂದುವಂತಹ ಯಾವ ಒಂದು ಮುದ್ದೆ ಇದೆಯೋ ಅದಕ್ಕೆ ದೇಹ ಅಂತ ಹೆಸರು ಅಂತಹ ಈ ದೇಹ ಈ ದೇಹಗಳು ಶರೀರಿನ ಯಾರಿಗೆ ಶರೀರ ಇದೆಯೋ ಅವನು ಶರೀರಿ ಇಲ್ಲಿ ನೋಡಿ ಅತ್ಯಂತ ಸೂಕ್ಷ್ಮ ಇದು ಒಂದೇ ಶಬ್ದದಿಂದ ಎರಡು ತತ್ವವನ್ನು ಹೇಳ್ತಾ ಇದ್ದಾನೆ शब्द ಒಂದೇ ಶರೀರಿ ಅಂತ ಅರ್ಥ ಶರೀರಿ ಅನ್ನುವಂಥ शब्द. ಈ ಶಬ್ದದಲ್ಲಿ ಇಬ್ಬರಿದ್ದಾರೆ ಯಾರು ಅಂದರೆ ಶರೀರ ಅಂತ ಒಂದು ಯಾರಿಗೆ ಶರೀರ ಇದೆಯೋ ಅವನು ಈ ಅಂಗಿ ಬೇರೆ ಈ ಅಂಗಿ ಒಳಗೆ ಯಾರಿದ್ದಾನೋ ಅವನು ಬೇರೆ ಹಾಗೆ ಶರೀರಿ ಅಂದ್ರೆ ಹಾಗೆ ಶರೀರ ಅಂದ್ರೆ ಅಂಗಿ ಶರೀರಿ ಅಂದ್ರೆ ಈ ಅಂಗಿ ಹಾಕೊಂಡಿದ್ದಾನಲ್ಲ ಅವನು ಇಂತಹ ಈ ಶರೀರಿಗಳಿಗೆ ಈ ಎಲ್ಲ ಶರೀರಿಗಳಿದ್ದಾರಲ್ಲ ಎಲ್ಲ ಶರೀರ ಅನ್ನುವಂಥ ಅಂಗಿಯನ್ನು ಹಾಕೊಂಡಿದ್ದಾರಲ್ಲ ಅವರಿಗೆಲ್ಲ ನಿತ್ಯಸ್ಯ ಅವರೆಲ್ಲರೂ ನಿತ್ಯರೇ ಯಾರು ಶರೀರಿಗಳು ನಿತ್ಯರು ಆದರೆ ಮಗು ಇಮೇ ದೇಹ ಅಂತವಂತ ಅವರು ಹಾಕ್ಕೊಂಡಿರೋ ಅಂಗಿ ಇದೆಯಲ್ಲ ಅದು ಒಂದಿಲ್ಲ ಒಂದು ದಿವ್ಸ ಹಾರ್ದು ಹೋಗಲೇಬೇಕು ಎಷ್ಟು ಕಾಸ್ಟ್ಲಿ ಸಂಪಾದನೆ ಮಾಡಿಕೊಂಡು ಅದರ ಮೇಲೆ ಎಲ್ಲ ಒಳ್ಳೆ ಬೆಸ್ಟ್ ಟೈಲರ್ ಹಾಕಿ ಹೊಲಿಸಿ ಅವರಿಗೆ ಇವರಿಗೆ ಪಕ್ಕದ ಮನೆಯವ್ರಿಗೆಲ್ಲ ತೋರಿಸಿ ಅವ್ರಿಗೆಲ್ಲ ಹೊಟ್ಟೆಚ್ಚು ಕೊಡಿಸಿ ಹಾಕ್ಕೊಂಡು ಜುಮ್ಮಂತ ಮೆರವಣಿಗೆ ಮಾಡಿದರೂ ಕೂಡ ಒಂದಲ್ಲ ಒಂದು ದಿವಸ ಯಾವನೋ ಬಟ್ ಹೇಳ್ತಾನೆ ಅಥವಾ ಯಾವನು ಎಳೆಯೋದೂ ಬೇಡ ನಿಮ್ಮ ಧರ್ಮ ಪತ್ನಿಯರೇ ಏನೋ ಟಿ ವಿ ನೋಡ್ತಾ ಅದನ್ನು ಐರನ್ ಮಾಡ್ತಾ ಅದನ್ನು ನಾಶ ಮಾಡಲಿಕ್ಕೂ ಸಾಧ್ಯ ಹಾಗೆ ಇದಕ್ಕೆ ಅಂತವಂತ ಇದು ಯಾವತ್ತಿದ್ರೂ ಕೂಡ ಒಂದಲ್ಲ ಒಂದು ದಿವಸ ಈ ಅಂಗಿ ಅಂತಕ್ಕಂಥದ್ದು ಈ ಶರೀರ ಅಂತಕ್ಕಂಥದ್ದು ದೇಹ ಅಂತಕ್ಕಂಥದ್ದು ಹೊರ ಹೋಗಿ ಹೋಗುತ್ತೆ ಹಂತವನ್ನು ಕಾಣುತ್ತದೆ ನಾಶವನ್ನ ಕಾಣ್ತದೆ ನೋಡಿ ಇಲ್ಲಿ ಎರಡನ್ನ ಹಿಂದೆ ಚೆನ್ನಾಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಬಂದ ಯಾವುದು ನಿತ್ಯ ಯಾವುದು ಅನಿತ್ಯ ಈ ಶ್ಲೋಕದಲ್ಲಿ ಎರಡನ್ನೂ ಪಕ್ಕದಲ್ಲಿ ತೂಕಕ್ಕಿಟ್ಟಿದ್ದಾನೆ ಈ ಶರೀರ ಅನ್ನೋದ್ರಲ್ಲಿ ಎರಡು ವಸ್ತು ಇದೆ ಒಂದು ಈ ಶರೀರವನ್ನು ಧರಿಸಿರ್ತಕ್ಕಂತಹ ವಸ್ತು ಇನ್ನೊಂದು ಈ ಶರೀರ ಶರೀರವನ್ನು ಧರಿಸಿರ್ತಕ್ಕಂತಹ ವಸ್ತು ನಿತ್ಯ ಇಲ್ಲಿ ಹೇಳ್ದ ನಿತ್ಯ ಸೋಕ್ತಾ ಶರೀರಿಣ ಆದರೆ ಹೊರಗಡೆ ಧರಿಸಿದೆಯಲ್ಲ ದಿರಿಸು ಆ ದಿರಿಸು ಅಂತಕ್ಕಂಥದ್ದು ಅಂತವಂತ ದಿರಿಸು ಅಂದರೆ ಉಡುಪು ಕನ್ನಡದಲ್ಲಿ ಆ ದಿರಿಸು ಅನ್ನೋದು ಅದು ಹಂತವಂತ ಅದು ಹೋಗುತ್ತೆ ಆದ್ರಿಂದ ಅನಾಶಿನ ಅಪ್ರಮೇಯಸ್ಯ ತಸ್ಮಾದ ಯುದ್ಧ ಭಾರತ ಈ ಶರೀರಿ ಅಂತ ನಾನು ಯಾರು ಹೇಳಿದ್ನೋ ಜೀವಾತ್ಮ ಈ ಆತ್ಮ ಅವನು ಅನಾಶಿನ ನಾಶರಹಿತನು ಒಂದು ವೇಳೆ ದೇಹ ದೇಹ ನಾಶವಾದರೂ ಕೂಡ ಇನ್ನೊಂದು ದೇಹವನ್ನು ಹುಡ್ಕೊಂಡು ಹೋಗ್ತಾನ ಆದ್ರಿಂದ ಅನಾಶಿ ಅವನು ಅಪ್ರಮೇಯಸ್ಯ ಸರಿ ಪ್ರೂಫ್ ಏನು ಅವನು ಹೇಗೆ ಪ್ರೂಫ್ ಕೊಡೋದು ಅಂದ್ರೆ ಅಪ್ರಮೇಯ ಪ್ರೂಫ್ ಪ್ರೂಫ್ ಯಾಕಿಲ್ಲ ನಾನು ಹೇಳೋ ರೀತಿಯಿಂದ ಹೋದ್ರೆ ಮಾತ್ರ ಪ್ರೂಫ್ ಇದೆ ಕಣ್ಣಿಂದ ನೋಡ್ತೀನಿ ಅಂದ್ರೆ ಅದು ಪ್ರೂಫ್ ಅಲ್ಲ ಕಿವಿಯಿಂದ ಕೇಳ್ತೀನಿ ಅಂದ್ರೆ ಪ್ರೂಫ್ ಅಲ್ಲ ಮೂಗನಿಂದ ನೋಡ್ತೀನಿ ಅಂದ್ರೆ ಪ್ರೂಫ್ ಅಲ್ಲ ನಾಲ್ಕೆಯಿಂದ ನೋಡ್ತೀನಿ ಅಂದ್ರೆ ಆಗಲ್ಲ ಚರ್ಮದಿಂದ ನೋಡ್ತೀನಿ ಅಂದ್ರೆ ಆಗಲ್ಲ ಪಂಚ ಅವನು ಸಿಗೋದಿಲ್ಲ ಪಂಚ ಜ್ಞಾನೇಂದ್ರಿಯಗಳಿಗೆ ಅವನ ನಿಜಸ್ವರೂಪ ಸಿಗುವುದಿಲ್ಲ ಆದ್ರಿಂದ ಅಪ್ರಮೇಯ ಪ್ರಮೇಯ ಅಂದ್ರೆ ಇಂದ್ರಿಯಗಳಿಂದ ತಿಳಿದುಕೊಳ್ಳಲಿಕ್ಕೆ ಆಗುವಂಥದ್ದು ಪ್ರಮೇಯ ಅಪ್ರಮೇಯ ಅಂದ್ರೆ ಇಂದ್ರಿಯಗಳಿಂದ ಅಥವಾ ಯಾವುದೇ ಪ್ರಮಾಣಾಂತರಗಳಿಂದ ತಿಳಿಯಲಿಕ್ಕೆ ಆಗದೇ ಇರತಕ್ಕಂಥ ಪ್ರತ್ಯಕ್ಷರಿಂದ ಸಾಧ್ಯ ಇಲ್ಲ ಆಗದೆ ಹೇಳಿದೆ ಸರಿ ಅನುಮಾನದಿಂದ ಸಾಧ್ಯವೋ ಅಂದ್ರೆ ಸಾಧ್ಯ ಯಾಕೆ ಅಂದರೆ ಅನುಮಾನಕ್ಕೆ ಪ್ರತ್ಯಕ್ಷ ಒಂದು ಬೇಕೇ ಬೇಕು ಪ್ರತ್ಯಕ್ಷದ ಮೇಲೆಯೇ ಅನುಮಾನ ನಿಂತ್ಕೊಂಡಿದೆ ಹೇಗೆ ಅನುಮಾನ ಕೆಲಸ ಮಾಡುತ್ತೆ ಅಂದರೆ ಹೀಗೆ ಒಬ್ಬ ಹೋಗ್ತಾ ಇದ್ದ ದಾರಿಯಲ್ಲಿ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಏನಾಯ್ತು ಅಲ್ಲಿ ಒಂದು ಬೆಟ್ಟ ಕಾಣಿಸ್ತು ಆ ಬೆಟ್ಟ ಇನ್ನು ಫುಲ್ ಕಾಣಿಸ್ಲಿಲ್ಲ ಅವನಿಗೆ ಆ ಬೆಟ್ಟದ ಮೇಲಿಂದ ಸುಮ್ಮನೆ ಹೀಗೆ ಹೊಗೆ ಹೋಗ್ತಾಯಿತು ಹೊಗೆ ಹೋದ ತಕ್ಷಣ ಅವನು ಏನು ಮಾಡ್ದ ಅವನ ಬಾಯಲ್ಲಿ ಏನು ಬಂತು ಬೆಂಕಿ ಇದೆ ಅಂತ ಬಂತು ಬೆಂಕಿ ನೋಡ್ದ ಅವನು ಬೆಂಕಿಯನ್ನು ನೋಡಿದ ಮತ್ತು ಹೇಗೆ ಹೇಳ್ದ ಅವನ ಬೆಂಕಿ ಇದೆ ಅಂತ ಹೇಗೆ ಹೇಳ್ದ ಅವನು ಬೆಂಕಿ ಇದೆ ಅಂತ ಅವನು ನೋಡಿದ್ದೇನೋ ಹೋಗಿ ಏನು ಹೇಳಬೇಕಾಗಿತ್ತು ಹೊಗೆ ಇದೆ ಅಂತ ಬೆಂಕಿ ಇದೆ ಅಂದ ನೋಡ್ ಅಂದರೆ ಇದೇ ಅನುಮಾನ ಅಂತ ಏನಂದ್ರೆ ಚಿಕ್ಕನ್ನಿಂದ ಅವನು ನೋಡ್ಕೊಂಡು ಬಂದಿದ್ದ ಒಲೆಯನ್ನ ಒಲೆಯಲ್ಲಿ ಎರಡೂ ಒಟ್ಟೊಟ್ಟಿಗೆ ಇರುತ್ತೆ ಏನೋ ಗ್ಯಾಸ್ ಒಲೆ ನೋಡಲಿಲ್ಲ ಪಾಪ ಅವನು ಗ್ಯಾಸ್ ಒಲೆಯಲ್ಲಿ ಇರಲ್ವಲ್ಲ ಅವನು ಸೌದೆ ಒಲೆ ನೋಡಿದ್ದ ಏನೋ ಎಲ್ಲೆಲ್ಲಿ ಬೆಂಕಿ ಇರುತ್ತೋ ಅಲ್ಲಲ್ಲಿ ಹೊಗೆ ಇರುತ್ತೆ ಎಲ್ಲೆಲ್ಲಿ ಬೆಂಕಿ ಇರುತ್ತೋ ಅಲ್ಲಲ್ಲಿ ಹೊಗೆ ಇರುತ್ತೆ ಅಂತಲಾ ಇಲ್ಲ ಎಲ್ಲೆಲ್ಲಿ ಹೊಗೆ ಇರುತ್ತೋ ಅಲ್ಲೆಲ್ಲಿ ಬೆಂಕಿ ಇರುತ್ತೆ ಯಾಕೆ ಗೊತ್ತಾ ಅಯೋಗೋಲಕದಲ್ಲಿ ಇರೋದಿಲ್ಲ ಅಯೋಗೋಲಕ ಅಂದ್ರೆ ಕಬ್ಬಿಣದ ತುಂಡು ಕಬ್ಬಿಣದ ತುಂಡನ್ನು ಚೆನ್ನಾಗಿ ಕಾಯಿಸ್ಬಿಟ್ರೆ ಬೆಂಕಿ ಇರುತ್ತೆ ಹೊಗೆ ಇಲ್ಲ ಅಲ್ಲಿ ಆದ್ರಿಂದ ಅಲ್ಲಿ ಅನ್ವಯ ಮಾತ್ರ ಆಗತ್ತೆ ವ್ಯತಿರೇಕ ಆಗಲ್ಲ ಆದ್ರಿಂದ ಅವನೇನ್ ನೋಡ್ಕೊಂಡ್ಬಂದಿದ್ದ ಎಲ್ಲೆಲ್ಲಿ ಹೊಗೆ ಇತ್ತು ಅಲ್ಲಿ ಬೆಂಕಿ ಇರಲೇಬೇಕು ಅಂತ ಸರಿ ಇಲ್ಲಿ ನೋಡ್ದ ಹೊಗೆ ಇದೆ ಹೊಗೆ ಇದೆ ಆದ್ರಿಂದ ಅದ್ರ ಜೊತೆಗೇನೆ ಅಂಟಿಕೊಂಡು ಬೆಂಕಿ ಇದೆ ಇರಲೇಬೇಕು ಇರಲೇಬೇಕು ಸಾಧ್ಯವೇ ಇಲ್ಲ ಇಲ್ಲದೆ ಇರ್ಲಿಕ್ಕೆ ಸಾಧ್ಯವಿಲ್ಲ ಅಂದ್ರೆ ಇರಲೇಬೇಕು ಆದ್ರಿಂದ ನಾನೇನು ಮಾಡ್ದ ಎಲ್ಲಿ ಎಲ್ಲಿ ಹೊಗೆಯೋ ಅಲ್ಲಿ ಅಲ್ಲಿ ಬೆಂಕಿ ಅಂತ ಒಂದು ಕಲೆಯಲ್ಲಿ ಬಂತು ಇಲ್ಲಿ ನೋಡ್ದ ಹೊಗೆ ಇದೆ ಇಲ್ಲೂ ಕೂಡ ಬೆಂಕಿ ಇದೆ ಪರ್ವತದಲ್ಲಿ ಬೆಂಕಿ ಇದೆ ಅಂತ ಬಂತು ಇದಲ್ಲಿ ನಮ್ ಕಾಣಿಸೋದೇ ಇಲ್ಲ ಫಟ್ ಅಂತ ಹೇಳಿದ್ನಲ್ಲ ಅಂದ್ರೆ ಅಷ್ಟು ಫಾಸ್ಟ್ ಆಗಿ ಮನಸ್ಸು ವರ್ಕ್ ಆಗ್ತಾ ಇದೆ ಅದು ಮನಸ್ಸು ಅಷ್ಟು ಸೂಕ್ಷ್ಮ ಮತ್ತು ಅಷ್ಟು ವೇಗಶಾಲಿ ಅಷ್ಟು ಚೆನ್ನಾಗಿ ಅದು ಕೆಲಸ ಮಾಡ್ತದೆ ಹೀಗೆ ಇದ್ದು ಅನುಮಾನ ಅಂತ ಹೇಳ್ತಾರೆ ಈಗ ಈ ಅನುಮಾನದಲ್ಲಿ ಅವನ್ ಏನ್ ನೋಡ್ಬೇಕಾಯ್ತು ಏನೂ ಇಲ್ಲದೆ ಅನುಮಾನ ಮಾಡಕ್ ಸಾಧ್ಯ ಅದು ನಮ್ಮ ಕನ್ನಡದ ಅನುಮಾನ ನನ್ಗೇನೋ ಅನುಮಾನ ಬರ್ತಾ ಇದೆ ರೀ ಅಂದ್ರೆ ಸಂಶಯ ಸಂಶಯಕ್ಕೆ ಅನುಮಾನ ಅಂತ ಹೇಳಿದ್ದು ಪ್ರಮಾಣ ಅಲ್ಲ ಅಂಥದ್ದು ಪ್ರಮಾಣ ಆಗ್ಲಿಕ್ಕೆ ಸಾಧ್ಯವಿಲ್ಲ ಜ್ಞಾನವನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಜ್ಞಾನವನ್ನು ಕೊಡಬೇಕಾದ್ರೆ ಅದು ಪುನಃ ಅವನು ಅಲ್ಲಿ ಹೋಗಿ ಕಣ್ಣಾರೆ ಬೆಂಕಿಯನ್ನು ನೋಡಬೇಕು ಅಲ್ಲಿ ಬೆಂಕಿ ಇರಬೇಕು ಆವಾಗ ಹೌದು ಕನ್ಫರ್ಮ್ ಆಯ್ತು ಅದು ಜ್ಞಾನ ಅಂತ ಹಾಗೆಯೇ ಅಲ್ಲಿ ಹೊಗೆಯನ್ನು ನೋಡಿದ್ಯಾವುದು ಪ್ರತ್ಯಕ್ಷ ಆ ಪ್ರತ್ಯಕ್ಷದಿಂದ ಪ್ರತ್ಯಕ್ಷವಲ್ಲದೆ ಇರತಕ್ಕಂಥ ಒಂದು ವಸ್ತುವನ್ನ ಊಹಿಸಿದ ಪ್ರತ್ಯಕ್ಷದಿಂದ ಪ್ರತ್ಯಕ್ಷ ಯಾವಾಗ ಪ್ರತ್ಯಕ್ಷಕ್ಕೆ ಅಂಟುಕೊಂಡಿದ್ದಂತಹ ವಸ್ತು ಇತ್ತಲ್ಲ ಬೆಂಕಿ ಅದನ್ನ ಊಹಿಸಿದ ಆ ಊಹೆಯೇ ಜ್ಞಾನವಾಯಿತು ಆದರೆ ಇಲ್ಲಿ ಆತ್ಮನಿಗೆ ಅಂಟುಕೊಂಡಿದ್ದ ವಸ್ತು ಯಾವುದಿದೆ ಆತ್ಮ ಆಸಕ್ತ ಅವನು ಯಾವುದು ಅಂಟುಕೊಂಡೇ ಇಲ್ಲ ಯಾವುದು ಅಂಟುಕೊಂಡೇ ಇಲ್ಲ ಹೇಗೆ ತೋರಿಸೋದು ಇದಿದ್ರೆ ಇಲ್ಲ ಆತ್ಮ ಇದಿದ್ರೆ ಹೀಗೆ ಆತ್ಮ ಅಂತ ಹೇಗೆ ತೋರಿಸೋದು ತುಂಬಾ ಕಷ್ಟ ಆದ್ರಿಂದ ಅಪ್ರಮೇಯಸ್ಯ ಈ ಆತ್ಮ ಅಂತಕ್ಕಂಥದ್ದು ಅಪ್ರಮೇಯ ಆದ್ದರಿಂದ ಎಲ್ಲೋ ಭಾರತ ಅರ್ಜುನನೇ ಈ ಎಲ್ಲ ಕಾರಣ ನಿನಗೆ ಆಗಲೇ ಹೇಳಿದ್ದೇನೆ ಭೀಷ್ಮ ದ್ರೋಣಾದಿಗಳು ಒಂದು ವೇಳೆ ನಿನ್ನ ಶರೀರ ಅಂತ ತಿಳ್ಕೊಂಡ್ರೆ ಅವರ ಸಾವನ್ನ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅವ್ರನ್ನ ಉಳಿಸುವಂತಹ ಕೆಲಸವನ್ನು ಬಿಟ್ಟುಬಿಡು ಮಾಡಬೇಡ ಒಂದು ವೇಳೆ ಭೀಷ್ಮ ದ್ರೋಣಾದಿಗಳು ಆತ್ಮ ಅಂತ ನೀನೇನಾದ್ರೂ ಭಾವಿಸಿದ್ರೆ ದೃಢವಾದ ನಿಶ್ಚಯ ಇದ್ರೆ ಯಾಕೆ ಆಲೋಚನೆ ಮಾಡ್ತೀಯಾ ಬಿಡು ಬಾಣ ಬಾಣ ಬಿಡು ಯುದ್ಧ ಮಾಡು ತಸ್ಮಾತ್ ಈ ಎಲ್ಲ ಕಾರಣದಿಂದ ಯುದ್ಧಸ್ವ ಯುದ್ಧ ಮಾಡು ಅಂತ ಹೇಳ್ತಾನೆ ಈ ಎರಡೂ ಕಾರಣವನ್ನು ತೋರಿಸ್ತಾ ನಿತ್ಯವಾದದ್ದನ್ನ ಕೊಲ್ಲಕ್ಕಾಗೋದು ಅನಿತ್ಯವಾದದನ್ನ ಉಳಿಸಿಕ್ಕಾಗಲ್ಲ ಯಾವುದನ್ನು ಉಳಿಸ್ಲಿಕ್ಕಾಗಲ್ವೋ ಅದನ್ನು ಕುರಿತು ತಲೆ ತಲೆ ತಲೆ ತೆಚ್ಚಿಕೊಳ್ಳೋಕ್ಕೆ ಆಗೋದಿಲ್ಲ ಯಾವುದೊಂದು ನಿತ್ಯ ಇದೆಯೋ ಅದನ್ನು ತಿಳ್ಕೊಂಡ್ಮೇಲೆ ತಲೆ ತಲೆ ತೆಚ್ಕೊಳ್ಳೋದು ಬೇಕಾಗಿಲ್ಲ ಆದ್ದರಿಂದ ಎರಡು ರೀತಿಯಿಂದಲೂ ನೀನು ತಲೆ ತೆಚ್ಕೊಳ್ಳೋದು ಬೇಕಾಗಿಲ್ಲ ಆದ್ರಿಂದ ಈಗ ಮಾಡುವಂತಹ ಕರ್ತವ್ಯ ಏನು ನಿನ್ನ ಸ್ವಧರ್ಮ ನೀನು ಕ್ಷತ್ರಿಯ ಕ್ಷತ್ರಿಯನಾದಂತಹ ನಿನಗೆ ಧರ್ಮಸ್ವರೂಪವಾಗಿ ಯುದ್ಧ ಬಂದಿದೆ ಆದ್ದರಿಂದ ಯುದ್ಧವನ್ನು ಮಾಡು ಅಂತ ಇಲ್ಲಿ ಕೃಷ್ಣ ಅವನಿಗೆ ಯುದ್ಧಕ್ಕೆ ಪ್ರೇರೇಪಣೆಯನ್ನು ನೀಡ್ತಾನೆ ಯಾಕೆ ಯುದ್ಧವನ್ನೇ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಈ ಜ್ಞಾನ ಗಟ್ಟಿಯಾಗಿ ಕೂಡ್ಲಿಕ್ಕೆ ಈ ಜ್ಞಾನ ಇಲ್ಲಿ ತನಕ ಅವನ್ ಯಾವ ಬೋಧನೆಯನ್ನು ಮಾಡಿದ್ನೋ ಆ ಜ್ಞಾನ ಅವನಲ್ಲಿ ಇಳಿದಿಲ್ಲ ನಾನು ಆಗ್ಲೇ ಹೇಳಿದ ಕಾಫಿ ಡಿಕಾಕ್ಷನ್ಗೆ ನೀರು ಹಾಕಿದ್ರೆ ಅದು ಸ್ವಲ್ಪ ತಡಿಬೇಕು ಫಿಲ್ಟ್ರೊಳಗೆ ಹೋಗಿ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಒಂದೊಂದೇ ಒಂದೊಂದೇ ತೊಟಕು ತೊಟಕು ಇಡೀ ರಾತ್ರಿ ಹೋಗಿ ನಾಳೆ ಬೆಳಿಗ್ಗೆ ಸ್ಟ್ರಾಂಗ್ ಡಿಕಾಕ್ಷನ್ ರೆಡಿ ಆಗ್ಬೇಕು ಇಲ್ಲದೆ ಹೋದರೆ ಅವನು ತಕ್ಷಣ ತೆಗೆದ್ರೆ ಅಲ್ಲಿ ಕಾಫಿ ಡಿಕಾಕ್ಷನ್ ಇರಲ್ಲ ಚರಟ ಮಾತ್ರ ಇರುತ್ತೆ ಅಲ್ಲಿ ಕೂಡ್ದೊಂದು ನಾಲಿಗೆ ಹಿಂಗೆ ಹಿಂಗಂತ ಇರಬೇಕಾಗುತ್ತೆ ಅವನು ಅವನ ಆತಿಥ್ಯಕ್ಕೆ ಮಣಿ ಈ ಜ್ಞಾನವನ್ನು ನಿನಗೆ ಹೇಳ್ತಾ ಇದ್ದೇನೆ ಈ ಹೇಳುವುದಕ್ಕಿಂತ ಮುಂಚೆ ಈ ಜ್ಞಾನ ನಿನ್ನಲ್ಲಿ ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ನಿನ್ನಲ್ಲಿ ಯೋಗ್ಯತೆ ಬರಬೇಕು ನಿನ್ನಲ್ಲಿ ಯೋಗ್ಯತೆಯನ್ನು ಬರಬೇಕಾದ್ರೆ ನೀನು ಸ್ವಧರ್ಮವನ್ನು ಆಚರಿಸ್ಬೇಕು ಸ್ವಧರ್ಮ ಆಚರಣೆಯಿಂದ ನಾನು ಮುಂದೆ ಹೇಳ್ತಕ್ಕಂತಹ ಯಾವ ಚಿತ್ತಶುದ್ಧಿ ಇದೆಯೋ ಆ ಚಿತ್ತ ಶುದ್ಧಿ ನಿನಗೆ ಉಂಟಾಗುತ್ತೆ ಮನಸ್ಸು ಎಲ್ಲ ರೀತಿಯ ಕಲ್ಮಶದಿಂದ ದೂರವಾಗುತ್ತೆ ಯಾವಾಗ ಒನ್ ಒಮ್ಮೆ ಮನಸ್ಸಿನಲ್ಲಿ ಕಲ್ಮಶ ದೂರವಾಯಿತೋ ಈ ಜ್ಞಾನ ಅಂತಕ್ಕಂತೂ ಅಲ್ಲಾಡದೆ ಹೀಗೆ ನಿಂತ್ಕೊಂಡ್ಬಿಡುತ್ತೆ ಅಲ್ಲಾಡದೆ ನಿಂತಹ ಈ ಜ್ಞಾನ ನಿನ್ನಲ್ಲಿ ಅನುಭೂತಿಯನ್ನು ಉಂಟು ಮಾಡುತ್ತೆ ನಿನ್ನಲ್ಲಿ ಮಾಡಿಸುತ್ತೆ ನಿನ್ನ ಸ್ವರೂಪದ ಅನುಭವವನ್ನು ಮಾಡಿಸುತ್ತೆ ಹೀಗೆ ಈ ಜ್ಞಾನನಿಷ್ಠನಾಗಲಿಕ್ಕೆ ಯುದ್ಧಸ್ವಾ ಯುದ್ಧ ಮಾಡೋ ಬಿಡ್ಬೇಡ ಈಗ ಯುದ್ಧ ಮಾಡು ಅಂತ ಹೇಳ್ತಾನೆ ಅವನಿಗೂ ಕೂಡ ಇಷ್ಟು ಸಾಲರೆಂಬಂತೆ ಅವನಿಗೆ ಇನ್ನೆಲ್ಲಿ ಇವನು ಅರ್ಧಕ್ಕೆ ಬಿಟ್ಟು ಎದ್ದು ಓಡಿ ಹೋಗಬಾರ್ದು ಅನ್ನೋದಕ್ಕೆ ಆ ತತ್ವಜ್ಞಾನವನ್ನು ಇನ್ನೂ ಮುಂದುವರಿಸ್ತಾನೆ ಅದೇನು ಅನ್ನೋದನ್ನ ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಪೂರ್ಣಮದಃ ಪೂರ್ಣಮದ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮೂರ್ಣಮೇವಶಿಷ್ಯತೆ ಓಂ ಶಾಂತಿಶಾಂತಿ ಹರಿ ಓಂ ತತ್ಸೀಕೃಷ್ಣರ್ಪಣಮಸ್ತೂ <clears> Thank <throat> you.